ಹಂನಾ ಸ್ವೇನ ಸದಾ ನಿರಸ್ತುಹ ಸತ್ಯೀಮ ಧರ್ಮವಿಜ್ಞಾನವೈರಗ್ಯಪರೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪದನ್ ವಂದೇ ನಿರಂತರದನುಡಮೂಕೋಪಿ ವಗ್್ಮೀಜಮತಿರ ಜುರ್ಜಾತೆ ಪ್ರಾಜ್ಞಮೌಲಿ ಸಕಲವಚನಚೇತೋದೇವತೀ ಸಾ ಮಮ ವಚಸಿ ನಿಧತ್ತಿ ಮಾನಸೇ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದು ನೌಸುಧಾಕೃಜಯ ಮುನೀನ್ ಶ್ರೀಪಾದಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಗಮಬ್ ವಂದೇ ಹಂಸವರನ್ ರಘುತ್ತಮಗುರೂನ್ ವೈದಘ್ಯವಾರಾಂಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿ ಸದ್ಬೋಧಸನಪ ಸತ್ಯಕರಾಬ್ ಜೋತ್ಥಾನ್ ಪಂಚಾಶ್ವರ್ಷಪೂಜೋದೀರ್ಥಾರನ್ ನೋಮಸುಧಾರತಾ ಆತ್ಮಮೇದಿ ಪಿಪ್ಪಲಾ ಯೋ ವಿದ್ಯೆಯಧಸ್ಸು ನಿತ್ಯಬ್ದೋ ವಿದ್ಯಾಮ नित्यमुक्तः ಜೀವ ಪರಮಾತ್ಮರಲ್ಲಿ ಅನೇಕ ರೀತಿಯ ವೈಲಕ್ಷಣ್ಯಗಳನ್ನು ತಿಳಿಸುವುದಕ್ಕೆ ಹೊರಟಿದ್ದಾರೆ ಜೀವ ಅಸರ್ವಜ್ಞನಾಗಿದ್ದಾನೆ ಭಗವಂತ ಸರ್ವಜ್ಞನಾಗಿದ್ದಾನೆ ಜೀವ ನಿತ್ಯ ಬದ್ಧನಾಗಿದ್ದಾನೆ ದೇವರು ನಿತ್ಯ ಹೀಗೆ ಒಬ್ಬ ನಿತ್ಯ ಬದ್ಧ ಇನ್ನೊಬ್ಬ ನಿತ್ಯ ಮುಕ್ತ ಇಬ್ಬರೂ ಒಂದಾಗುವುದಕ್ಕೆ ಸಾಧ್ಯ ಇಲ್ಲ ಅಸರ್ವಜ್ಞ ಸರ್ವಜ್ಞ ಇವರಿಬ್ಬರೂ ಒಂದಾಗುವುದಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿಯೂ ಜೀವಬ್ರಹ್ಮರಲ್ಲಿ ಭೇದವನ್ನು ಸ್ಪಷ್ಟವಾಗಿ ನಾವು ತಿಳಿಯಬಹುದು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ ಜೀವೋ ಮುಕ್ತ ಜೀವಾನ್ ಪರಮಾತ್ಮನಮೇವ ಚ ತಾತ್ಪರ್ಯವನ್ನು ಮೊದಲು ತಿಳಿದು ನಂತರ ಭಾಗವತದ ಅರ್ಥವನ್ನು ಮಾಡಿಕೊಳ್ಳೋಣ ಜೀವೋ ಮುಕ್ತೀವಾನ್ ಪರಮಾತ್ಮನಮೇವ ಚೇತಿ ಸರ್ವಾತ್ಮನಾ ವಿಷ್ಣು ವೇತ್ಯೇಕಃರುಷೋತ್ತೀವ ಸಂಸಾರದಲ್ಲಿದ್ದಾಗಲ್ಲ ಮುಕ್ತ ಮುಕ್ತನಾದ ಮೇಲೂ ಕೂಡ ಜೀವ ಎಲ್ಲ ಜೀವರನ್ನಾಗಲಿ ಪರಮಾತ್ಮನನ್ನಾಗಲಿ ಸರ್ವಾತ್ಮನ ತಿಳಿಯೋದಿಲ್ಲ ಇನ್ನು ಸಂಸಾರದಲ್ಲಿದ್ದಾಗ ತಿಳಿಯೋದಿಲ್ಲ ಅಂತೇನು ಹೇಳೋದು ಸಿದ್ಧ ಹಾಗಾದರೆ ಏನೋ ನನಗೊಂದು ಉಪಾಧಿ ಬಂದಿದೆ ರೋಗ ಆಗಿದೆ ಮನಸ್ಸಿಗೆ ವ್ಯತ್ಯಯ ಆಗಿದೆ ನಾನು ತಿಳಿಯೋದಿಲ್ಲ ಅನ್ನೋದು ಬೇರೆ ಆದರೆ ಸ್ವಭಾವತಃ ನನಗೆ ತಿಳಿತದೆ ಅಂತ ಕೆಲವೊಮ್ಮೆ ಹೇಳ್ತಾರಲ್ಲ ಹಾಗಲ್ಲ ಇದು ಮುಕ್ತೋಪಿ ಯಾವ ದೋಷಗಳಿಲ್ಲದೆ ಬಂಧನ ಇಲ್ಲದೆ ಆವರಣ ಇಲ್ಲದೆ ಮುಕ್ತ ಅಂತಾದ ಮೇಲೂ ಜೀವನ ಸ್ವರೂಪದ ಪೂರ್ಣ ಅಭಿವ್ಯಕ್ತಿಯಾದ ಮೇಲೂ ಕೂಡ ಆ ಜೀವನ ಯೋಗ್ಯತೆಯೇ ಅಲ್ಪವಾಗಿದೆ ಹೀಗಾಗಿ ಅವನಿಗಿರೋ ಜ್ಞಾನನೇ ಅಷ್ಟು ಬಹಳ ದೊಡ್ಡ ಪ್ರಕಾಶಮಾನವಾಗಿರುವಂತಹ ಒಂದು ದೀಪ ಇದೆ ಆ ದೀಪದ ಮೇಲೆ ನಾವು ಆವರಣ ಹಾಕಿ ಸ್ವಲ್ಪ ಮಾತ್ರ ಪ್ರಕಾಶ ಹೊರಗೆ ಬರೋ ಹಾಗೆ ಕಾಗದಗಳನ್ನು ಹಾಕಿಟ್ಟರೆ ಆಗ ಇದೇ ಆದರೆ ಆವರಣ ಇದ್ದುದಕ್ಕೆ ತೋರೋದಿಲ್ಲ ಅಂತ ಹೇಳ್ಬೋದು ಆದರೆ ಸ್ವಯಂ ದೀಪವೇ ಚಿಕ್ಕದಾದಾಗ ಆವರಣ ತೆಗೆದರೂ ಅಷ್ಟೇ ಆವರಣ ಹಾಕಿದರೂ ಅಷ್ಟೇ ಹಾಗೆ ಇದೆ ಜೀವನ ಪರಿಸ್ಥಿತಿ ಅಂತಾರೆ ಜೀವ ಮುಕ್ತೋಪಿ ನೋ ಜೀವಾನ್ ಪರಮಾತ್ಮಾನಮೇವಚ ವೇತ್ತಿ ಭಗವಂತನನ್ನಾಗಲಿ ತನ್ನಾಗಲಿ ಇನ್ನುಳಿದ ಎಲ್ಲ ಜೀವರಾಶಿಗಳನ್ನಾಗಲಿ ಪರಿಪೂರ್ಣವಾಗಿ ತಾನು ತಿಳಿದಿಲ್ಲ ವೇತಿ ಸರ್ವಾತ್ಮನಾ ವಿಷ್ಣು ವೇತ್ಯೇಕರುಷೋತ್ತ ಪರಮಾತ್ಮ ಮಾತ್ರ ಸರ್ವಾತ್ಮನಾ ಎಲ್ಲರನ್ನು ತಿಳಿದಿದ್ದಾನೆ ತಸಾದ ಬ್ರಹ್ಮದ್ಯ ಅನ್ಯಜೀವಪೇಕ್ಷೈಕೋ ಜಾತಿರ್ಮುಖ ಸಾಮಸ್ತ್ಯ ತದೇತು ಲೇಷಜ್ಞಾನಃ ಕ್ರಮ ಸ್ಮೃತೇ ಆದರೆ ದೇವರು ಎಲ್ಲವನ್ನ ತಿಳಿದವ ಇನ್ನುಳದವರು ಎಲ್ಲವನ್ನು ತಿಳಿದವರಲ್ಲ ಅಂತ ಎರಡೇ ವಿಭಾಗ ಅಂತ ಅರ್ಥ ಮಾಡಿಕೊಳ್ಳಬೇಡಿ ಆ ಎಲ್ಲವನ್ನು ತಿಳಿಯದೇ ಇದ್ದ ಜೀವರಾಶಿಗಳಲ್ಲಿಯೂ ತಾರತಮ್ಯ ಇದೆ ರುದ್ರಾದಿ ಸಕಲ ದೇವತೆಗಳಿಗಿಂತಲೂ ಅಧಿಕವಾಗಿ ತಿಳಿದವರು ಬ್ರಹ್ಮದೇವರಿದ್ದಾರೆ ಅವರು ಪರಮಾತ್ಮನಂತೆ ಎಲ್ಲವನ್ನು ತಿಳಿದಿರಲಿಕ್ಕಿಲ್ಲ ಆದರೆ ರುದ್ರಾದಿ ಸಕಲ ಜೀವರಾಶಿಗಳಿಗಿಂತಲೂ ಅತ್ಯಧಿಕವಾದ ಜ್ಞಾನ ಬ್ರಹ್ಮದೇವರಿಗೆ ಪರಮಾತ್ಮನ ವಿಷಯದಲ್ಲಿ ರುದ್ರಾದಿಗಳಿಗಿಂತಲೂ ಅತಿಶಯವಾಗಿ ತಿಳಿದಿದ್ದಾರೆ ಅನಂತಪಟ್ಟು ಹೆಚ್ಚು ಜ್ಞಾನ ಅವರಿಗಿದೆ ಆದರೆ ಜಗತ್ತಿನ ವಿಷಯದಲ್ಲಿ ಮಾತ್ರ ಪರಿಪೂರ್ಣವಾದ ಜ್ಞಾನವೇ ಇದೆ ಪರಮಾತ್ಮನನ್ನು ಬಿಟ್ಟು ಇನ್ನಿತರ ಸಮಸ್ತ ಪ್ರಪಂಚದ ವಿಷಯದಲ್ಲಿ ಆಲೋಚನೆ ಸರ್ವ ಜ್ಞಾನ ಇದೆ ಪರಮಾತ್ಮನ ವಿಷಯದಲ್ಲಿ ಉಳಿದವರಿಗಿಂತಲೂ ಅತ್ಯಧಿಕವಾದ ಜ್ಞಾನವಿದ್ದರೂ ಪರಿಪೂರ್ಣವಾದ ಜ್ಞಾನ ಬ್ರಹ್ಮದೇವರಿಗಿಲ್ಲ ಸರಸ್ವತಿ ಭಾರತೀಯರಿಗೆ ಇನ್ನೂ ಕಡಿಮೆಯೇ ತಾರತಮ್ಯ ಕ್ರಮದಲ್ಲಿ ಜ್ಞಾನವಿದೆ ಎಂದು ತಿಳಿಯಬೇಕು ಎಂಬುದಾಗಿ ಹೇಳಿದರು ತಾನಹಂ ವೆ ಇದಕ್ಕೆ ಗೀತೆಯ ಪ್ರಮಾಣವನ್ನು ಕೊಡ್ತಾರೆ ಪರಮಾತ್ಮ ಸರ್ವಜ್ಞ ಜೀವರು ಸರ್ವಜ್ಞರಲ್ಲ ಅಂತನ್ನುವುದಕ್ಕೆ ತಾನಹಂ ವೇದ ಸರ್ವಾಣಿ ನತ್ವ ವೇತ್ಥ ಪರಂತಪ ಜೀವಬ್ರಹ್ಮರಲ್ಲಿ ಐಕ್ಯ ಇದು ಕೃಷ್ಣನಿಗೆ ಅಭಿಪ್ರೇತವಾಗಿದ್ದರೆ ಹೀಗೆ ಹೇಳಬಾರದಾಗಿತ್ತು ನನಗೆ ಎಲ್ಲ ಗೊತ್ತು ಬಹೂನಿಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ನನಗೆ ಬೇಕಾದಷ್ಟು ಅವತಾರಗಳಾಗಿವೆ ಪ್ರಾದುರ್ಭಾವಗಳಿವೆ ನಿನಗೂ ಬೇಕಾದಷ್ಟು ಜನ್ಮಗಳಾಗಿವೆ ಮುಂದೆ ಆಗೋವಿವೆ ಆದರೆ ನಾಣ್ಯಹಂ ವೇದ ಸರ್ವಾಣಿ ನ ತ್ವ ವೇತ್ಥ ಪರಂಥ ನಿನಗೆ ಅದು ಗೊತ್ತಿಲ್ಲ ನನಗೆ ಗೊತ್ತು ಅಂತ ದೇವರು ಹೇಳ್ತಾನೆ ಅರ್ಜುನನಿಗೆ ಮುಂದೆ ಬಹಳ ಜನ್ಮಗಳಿವೆ ಅಂದರೆ ಇದು ಚರ್ಮ ಶರೀರ ಇಂದ್ರನಿಗೆ ಅವತಾರಗಳು ಇನ್ನೂ ಅನೇಕ ಇವೆ ಅಂತ ಅರ್ಥ ಧಾನ್ಯಹಂ ವೇದ ಸರ್ವಾ ನೇತ್ಥ ಪರಂತಪ ಇದರಿಂದಲೂ ಕೂಡ ಸರ್ವಜ್ಞತ್ವ ಅಸರ್ವಜ್ಞತ್ವಗಳನ್ನು ಸ್ಪಷ್ಟವಾಗಿ ತಿಳಿಸಿದ ಹಾಗಾಗತ್ತೆ ಅಜ್ಞಾ ಜೀವಾಸ್ತುಕ್ಯಂತೆ ಮುಕ್ತ ಅಪ್ಯಲ್ಪವೇದನಾೈತ್ಯೋಚ್ಯತೆ ನಿತ್ಯಂ ಸರ್ವೇತೃತ್ವ ಹರಿ ವೈಶೇಷ್ಯೆ ಜೀವರನ್ನು ಅಜ್ಞ ಅಂತ ಕರಿತಾರೆ ದೇವರನ್ನು ಜ್ಞ ಅಂತ ಕರಿತಾರೆ ಜೀವನಿಗೆ ಜ್ಞಾನವೇ ಇಲ್ಲ ದೇವರಿಗೆ ಜ್ಞಾನವಿದೆ ಅಂತ ಹೀಗೆ ಅರ್ಥ ತೋರುತ್ತೆ ಅದಕ್ಕೆ ಅಭಿಪ್ರಾಯ ಏನೂ ತಿಳಿಯೋದಿಲ್ಲ ಜೀವನಿಗೆ ಜಡ ಅಂತ ಅರ್ಥ ಅಲ್ಲ ಅಲ್ಪ ತಿಳಿತಾನೆ ಆದ್ದರಿಂದ ತಿಳಿಯೋದಿಲ್ಲ ಅಂತ ಕರೀತಾರೆ ಎಲ್ಲವನ್ನೂ ತಿಳಿದದ್ದಕ್ಕೆ ದೇವರಿಗೆ ಜ್ಞಾ ಅಂತಾರೆ ಅತ್ಯಲ್ಪವಾಗಿ ತಿಳಿತಾನೆ ಅನ್ನುವುದಕ್ಕೆ ಜೀವನಿಗೆ ಜ್ಞಾನವಿದ್ದರೂ ಅಜ್ಞಾನಿ ಅಂತ ಕರೀತಾರೆ ಹೊರತು ಜಡ ಪದಾರ್ಥದಂತೆ ಜ್ಞಾನ ಇಲ್ಲದ ವ್ಯಕ್ತಿ ಅಂತ ಮಾತ್ರ ಅರ್ಥ ಮಾಡಿಕೊಳ್ಳಬಾರದು ಈ ಮೂಲದಲ್ಲಿ ನೋಡಿದರೂ ಕೂಡ ಆತ್ಮಾನಮನ್ಯಂಚ ಸವೇದ ವಿದ್ವಾನ ಪಿಪ್ಪಲಾದೋ ನತು ಪಿಪ್ಪಲಾದಹ ಪಿಪ್ಪಲಾದ ಅಂದರೆ ಜೀವ ಅಪಿಪ್ಪಲಾದ ದೇವರು ಜೀವ ತನ್ನನ್ನೂ ತಿಳಿದಿಲ್ಲ ಇನ್ನೊಬ್ಬರನ್ನೂ ತಿಳಿದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ತಿಳಿದಿದ್ದಾನೆ ಪೂರ್ಣವಾಗಿ ತಿಳಿದಿಲ್ಲ ಅಂತ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ ಹೊರತು ಮೂಲದಲ್ಲಿ ಹಾಗಿಲ್ಲ ಜೀವನಿಗೆ ತನ್ನ ತಿಳುವಳಿಕೆಯೂ ಇಲ್ಲ ಇನ್ನೊಬ್ಬರ ತಿಳುವಳಿಕೆಯೂ ಇಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ತನ್ನ ತಿಳುವಳಿಕೆ ತನಗಿದ್ದದ್ದು ಅನುಭವ ಸಿದ್ಧ ಇನ್ನೊಬ್ಬರ ತಿಳುವಳಿಕೆಯೂ ಇದೆ ಅನ್ನೋದಕ್ಕೆ ಜಗತ್ತಿನಲ್ಲಿ ನಾವು ವ್ಯವಹಾರ ಮಾಡೋದು ಇಷ್ಟು ಸ್ಪಷ್ಟವಾದ ವಿಷಯವನ್ನು ಭಾಗ್ಯವತಃ ಹೇಗೆ ಎಲ್ಲ ಗಳೀತಾ ಇದೆ ಅದಕ್ಕೆ ವೈಶೇಷ್ಯ ಎಂಬ ಗ್ರಂಥದ ಆಧಾರವನ್ನು ಕೊಟ್ಟು ಶ್ರೀಮದ್ ಆಚಾರ್ಯರು ಹೇಳ್ತಾರೆ ತಿಳಿಯೋದಿಲ್ಲ ಅನ್ನುವ ಶಬ್ದದ ಅರ್ಥವೇ ಇಷ್ಟು ಅವನ ಏನು ಹಣ ಇಲ್ಲ ಅಂತ ಹಣ ಇಲ್ಲ ಅಂದರೆ ಬಹಳ ಇಲ್ಲ ಅಂತ ಅರ್ಥ ಏನೋ ಅಲ್ಪ ಸ್ವಲ್ಪ ಇದ್ದೇ ಇರ್ತದೆ ಬಹಳ ಇಲ್ಲ ಅನ್ನೋ ಅರ್ಥದಲ್ಲಿ ಅವನನ್ನು ದರಿದ್ರ ಅಂತೇವೆ ಅವನ ಕೈಯಲ್ಲಿಯೂ ಭಿಕ್ಷಾಪಾತ್ರೆಯಲ್ಲಿ ಹತ್ತು ಪೈಸೆ ಇಪ್ಪತ್ತು ಪೈಸೆ ಇದೆ ಅಲ್ಲ ಅವನಿಗೆ ಧನ ಇಲ್ಲ ಅಂತ ಯಾಕಂತೀರಿ ಅಂತ ಯಾರೂ ಅನ್ನೋದಿಲ್ಲ ಸ್ವಲ್ಪ ಧನವಿದ್ದರೂ ಧನವಿಲ್ಲ ಅಂತ ವ್ಯವಹಾರ ಮಾಡ್ತೇವೆ ಹಾಗೆ ಜೀವನಿಗೆ ಅಲ್ಪ ಜ್ಞಾನವಿದ್ದರೂ ಕೂಡ ಜ್ಞಾನವಿಲ್ಲ ಎಂಬ ವ್ಯವಹಾರವನ್ನು ಭಾಗವತ ಮಾಡಿದೆ ಅದಕ್ಕೆ ವೈಶೇಷ್ಯ ಎಂಬ ಗ್ರಂಥದ ಆಧಾರವೂ ಇದೆ ಅಂತ ಶ್ರೀಮದಾಚಾರ್ಯರು ತಿಳಿಸಿದರು ಅನಾಧ್ಯವಿದ್ಯೆಯಾಂಧತ್ವ ಜೀವಸ್ಯ ಅನುಕೂಲ ಸ್ಯಾತ್ ಅಂತವದ್ತಿ ಧ ನಿತ್ಯಮೇವನ್ಯಥ ಅಂಧತ್ ಅಯೋಗ್ಯಾ ಅನುಷಾಧಯ ಬರವೀವಾ ಬದ್ಧ ವಿಧೀನ ಅಂಧತ್ರ್ಶನ ಮೂಲದಲ್ಲ ಭಾಗವತದಲ್ಲಿ ಒಂದು ಮಾತು ಬಂತು ಯೋವಿದ್ಯೆಯಂಧಸ್ಸತು ನಿತ್ಯಬದ್ಧ ಅಂತ ಯಾರು ಅವಿದ್ಯೆಯಿಂದ ಕುರುಡರಾಗಿದ್ದಾರೋ ಅವರು ನಿತ್ಯಬದ್ಧರು ಯಾರು ವಿದ್ಯಾಮಯರೋ ಜ್ಞಾನಸ್ವರೂಪರೋ ಅವರು ನಿತ್ಯ ದೇವರು ವಿದ್ಯಾಮಯ ಅವನು ನಿತ್ಯ ಮುಕ್ತ ದೇವರು ಅಂದರೆ ಲಕ್ಷ್ಮಿನೂ ಬಂದಲದರಲ್ಲಿ ಲಕ್ಷ್ಮೀನಾರಾಯಣರಿಬ್ಬರೂ ವಿದ್ಯಾಮಯರಾದದ್ದರಿಂದ ಜ್ಞಾನಸ್ವರೂಪರಾದದ್ದರಿಂದ ಅವರು ನಿತ್ಯ ಅಜ್ಞಾನದಿಂದ ಕುರುಡನಾದ ಈ ಜೀವ ನಿತ್ಯಬದ್ಧ ಅಂತ ಇಲ್ಲಿ ಬರುವ ಸಮಸ್ಯೆ ಏನು ಅಂದರೆ ನಾವು ಬದ್ಧರು ದೇವರು ನಿತ್ಯ ಮುಕ್ತ ಇಷ್ಟೇ ಹೇಳಿದರೆ ನಮಗೇನು ಸಮಸ್ಯೆ ಇಲ್ಲ ಈಗ ಆಗಿದ್ದೇವೆ ನಂತರ ಅಪರೋಕ್ಷ ಜ್ಞಾನವನ್ನು ಪಡೆದ ಮೇಲೆ ನಾವು ಮುಕ್ತರಾಗ್ತೇವೆ ಎನ್ನುವ ಒಂದು ಆಶೆಯಾದರೂ ನಮಗಿತ್ತು ಭಾಗವತ ನಮ್ಮನ್ನು ನಿತ್ಯಬದ್ಧ ಅಂತ ಕರೀತದಲ್ಲ ನಿತ್ಯ ಸಂಸಾರಿಗಳು ನಿತ್ಯ ಬದ್ಧರು ಅಂತ ಇದ್ದಾರೆ ಆ ಮಾತು ಬೇರೆ ಆದರೆ ಒಟ್ಟು ಎಲ್ಲ ಜೀವರು ನಿತ್ಯ ಬದ್ಧರು ದೇವರು ನಿತ್ಯ ಮುಕ್ತ ಆದ್ದರಿಂದ ಇಬ್ಬರಲ್ಲಿ ಭೇದ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ ಭೇದ ಹೇಳುವುದಕ್ಕಾಗಿ ಜೀವರನ್ನು ನಿತ್ಯಬದ್ಧ ಅಂತ ಮಾಡಿ ಕೂಡಿಸಿದರೆ ಹೇಗೆ ಜೀವರಿಗೆ ಮೋಕ್ಷ ಇಲ್ವಾ ಅನ್ನೋ ಪ್ರಶ್ನೆ ಬರ್ತದೆ ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಬದ್ಧ ಅನ್ನುವ ಶಬ್ದಕ್ಕೆ ಅರ್ಥಗಳು ಎರಡಿವೆ ಒಂದು ಬದ್ಧ ಅಂದರೆ ದುಃಖಾದಿಗಳನ್ನು ಅನುಭವಿಸುವವನು ಅಂತ ಅರ್ಥ ಇನ್ನೊಂದು ಬದ್ಧ ಅನ್ನುವುದಕ್ಕೆ ಅಧೀನ ಅಂತ ಅರ್ಥ ದೇವರ ಅಧೀನವಾಗಿ ಜೀವನಿದ್ದಾನೆ ಎಂಬ ಅರ್ಥದಲ್ಲಿ ಜೀವನಲ್ಲಿರುವ ಬದ್ಧತ್ವ ನಿತ್ಯ ಮೋಕ್ಷದೊಳಗೂ ಉಳಿತದೆ ಮೋಕ್ಷಕ್ಕೋದ ಮೇಲೂ ನಮಗೇನು ಸ್ವಾತಂತ್ರ್ಯ ಬರೋದಿಲ್ಲ ಅಲ್ಲಿಯೂ ದೇವರ ಅಧೀನವಾಗಿಯೇ ಇರುತ್ತೇವೆ ನಿತ್ಯ ಬದ್ಧರು ದುಃಖಾದಿಗಳನ್ನು ಅನುಭವಿಸ್ತೇವೆ ಅನ್ನುವ ಅರ್ಥದಲ್ಲಿ ಬಂಧ ಇದೆ ಈ ಬಂಧ ಮಾತ್ರ ನಿತ್ಯ ಅಲ್ಲ ಈ ಬಂಧೆಯಲ್ಲಿವರೆಗೆ ಅಪರೋಕ್ಷ ಜ್ಞಾನ ಆಗುವವರೆಗೆ ಆಮೇಲೆ ಇಲ್ಲ ಅದು ಯಾರಿಗೆ ಯೋಗ್ಯರಾದ ಜೀವರಾಶಿಗಳಿಗೆ ದೇವತೆಗಳು ಋಷಿಗಳು ಪಿತೃಗಳು ಚಕ್ರವರ್ತಿಗಳು ಮನುಷ್ಯೋತ್ತಮರು ಅಲ್ಲಿಯವರೆಗೆ ಮನುಷ್ಯ ಮಧ್ಯಮರು ನಿತ್ಯ ಸಂಸಾರಿಗಳು ಅವರಿಗೆ ನಿತ್ಯದಲ್ಲಿಯೂ ದುಃಖನೇ ಇದೆ ಬರೀ ಭಗವದ್ ಅಧೀನತ್ವ ಅಷ್ಟೇ ಅಲ್ಲ ದುಃಖಾನುಭವವೂ ನಿತ್ಯವಾಗಿದೆ ಅವರಿಗೆ ತಮೋಯೋಗ್ಯರಿಗಂತೂ ಕೇಳಲೇಬೇಕಾಗಿಲ್ಲ ಮನುಷ್ಯ ಅಧಮರನ್ನು ಆರಂಭ ಮಾಡಿಕೊಂಡು ದೈತ್ಯ ರಕ್ಷ ಅವರೆಲ್ಲರಿಗೂ ಕೂಡ ನಿತ್ಯದಲ್ಲಿ ದುಃಖಾನುಭವ ಎಂಬ ಬಂಧವೇ ಇದೆ ಹಾಗಾದರೆ ಈ ಯೋಗ್ಯರಾದವರಿಗೆ ಇರುವಂತಹ ಈ ದುಃಖಾನುಭವ ಎಂಬ ಬಂಧ ಯಾವಾಗ ಹೋಗೋದು ಅಂದರೆ ಯೋಗ್ಯತೆ ನಿಜವಾಗಿ ಇದ್ದರೆ ಮುಕ್ತಿ ಮುಕ್ತಿಯೋಗ್ಯತೆ ಅದಕ್ಕೆ ತಕ್ಕ ಹಾಗೆ ಪ್ರಯತ್ನವನ್ನು ಮಾಡ್ತಾನೆ ಸ್ವಲ್ಪ ದಿನಗಳ ನಂತರ ಗುರುಗಳ ಸಮಾಗಮ ಆಗಿ ಅವರ ಉಪದೇಶದ ಪ್ರಕಾರ ಅವನು ಶ್ರವಣಮನನ ನಿಧಿಧ್ಯಗಳನ್ನು ಮಾಡ್ತಾ ಮಾಡ್ತಾ ಕ್ರಮವಾಗಿ ಅಪರೋಕ್ಷ ಜ್ಞಾನವನ್ನು ಪಡೆದು ತನ್ನ ದುಃಖಾನುಭವವನ್ನು ಕಳಚಿಕೊಳ್ತಾನೆ ಹಾಗಾದರೆ ಮೂಲದಲ್ಲಿ ನಿತ್ಯಬದ್ಧ ಅಂತ ಕರೆದದ್ದು ನಿತ್ಯದಲ್ಲಿಯೂ ಪರವಶ ಪರಾಧೀನನಾಗಿದ್ದಾನೆ ಜೀವ ದೇವರು ಎಂದಿಗೂ ಪರಾಧೀನನಲ್ಲ ನಿತ್ಯ ಮುಕ್ತ ಎಂಬ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಅದಕ್ಕೆ ಶ್ರೀಮದಾಚಾರ್ಯರು ಶ್ಲೋಕದಲ್ಲಿ ತಾತ್ಪರ್ಯದಲ್ಲಿ ಹೀಗೆ ಹೇಳಿದರು ಜೀವಸ ಅನಾದ್ಯ ವಿದ್ಯೆಯ ಅಂಧತ್ವಂ ಅನಾದಿಯಾದ ಅವಿದ್ಯ ಪ್ರಕೃತಿ ಬಂಧ ಅದರಿಂದಾಗಿ ಜೀವನಿಗೆ ಭಗವಂತನ ಸ್ವರೂಪದ ಅಜ್ಞಾನ ಇದೆ ತನ್ನ ಸ್ವರೂಪದ ಅಜ್ಞಾನವೂ ಇದೆ ಯದಿ ಯೋಗ್ಯತ ಒಂದು ವೇಳೆ ಈ ಜೀವನದಲ್ಲಿ ಮುಕ್ತಿಯೋಗ್ಯತ್ವ ಇದ್ದರೆ ಬರಿ ಯೋಗ್ಯತೆ ಇದ್ದರಲ್ಲ ಪ್ರಯತ್ನಶ್ಚ ಅನುಕೂಲ ಆ ಯೋಗ್ಯತೆಗೆ ಅನುಗುಣವಾಗಿ ಶ್ರವಣ ಮನನಾದಿಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಿದರೆ ಅಂಥವದ್ಭವತಿ ಧ್ರುವಂ ಆ ಅಂಧತೆ ಒಂದೊಮ್ಮೆ ಕೊನೆ ಕಾಣುತ್ತದೆ ಅಂಥವದ್ಭವತಿ ಧ್ರುವಂ ಕೊನೆವರೆಗೂ ಇವನು ಅಂಧನಾಗಿ ಉಳಿಯೋದಿಲ್ಲ ಒಮ್ಮೆ ಇವನು ಕಣ್ತರೀತಾನೆ ಅರ್ಥಾತ್ ಭಗವಂತನ ಸಾಕ್ಷಾತ್ಕಾರವಾಗತ್ತೆ ಅನ್ಯಥಾ ನಿತ್ಯಮೇವ ಅಂಧತ್ವಂ ಯೋಗ್ಯತೆ ಇಲ್ಲ ಮೋಕ್ಷ ಯೋಗ್ಯತೆಯೇ ಅವನಲ್ಲಿ ಇಲ್ಲ ಅಂದರೆ ಮಾತ್ರ ನಿಶ್ಚಿತವಾಗಿಯೂ ಅವನಲ್ಲಿ ಕೊನೆವರಿಗೂ ಅಂಧತ್ವನೇ ಉಳಿತದೆ ಮಧ್ಯಮರಿಗೆ ಅರ್ಥಾತ್ ನಿತ್ಯ ಸಂಸಾರಿಗಳಿಗಾಗಲಿ ತಮೋಯೋಗ್ಯರಿಗಾಗಲಿ ಕೊನೆವರಿಗೂ ಅವರು ಅಂಧರೆ ಭಗವಂತನ ಸ್ವರೂಪ ಜ್ಞಾನ ಅವರಿಗೆ ಆಗೋದೇ ಇಲ್ಲ ಅಯೋಗ್ಯಾಹ ಮಾನುಷಾದಯ ಯಾರು ಹಾಗಾದರೆ ಅಂತಹ ಅಯೋಗ್ಯರು ಕೊನೆವರೆಗೂ ಕುರುಡರಾದ ಅಯೋಗ್ಯರು ಅಂದರೆ ಯಾರು ಅಂದರೆ ಮನುಷ್ಯರೇ ಮೊದಲಾದವರು ಅಂತಂದಿದ್ದಾರೆ ಇದರರ್ಥ ಎಲ್ಲ ಮನುಷ್ಯರು ಅಂತ ತಿಳಿಯಬೇಡಿ ಮತ್ತೆ ಮಧ್ಯಮ ಮಾನುಷಾದಯ ಅಂತ ಅರ್ಥ ಮಧ್ಯಮ ಮನುಷ್ಯರು ಅಧಮ ಮನುಷ್ಯರು ಹೀಗೆಲ್ಲ ಏನಿದ್ದಾರೋ ಇವರೆಲ್ಲರೂ ಕೂಡ ಅಯೋಗ್ಯರು ಬದ್ಧತ್ವ ಸರ್ವಜೀವಾನ ನಿಯಮಾನ್ ನಿತ್ಯಮೇವತು ಬದ್ಧತ್ವಂ ವಿಷ್ಣುಧೀನತ್ವ ಜೀವರಿಗೆ ಈ ಬದ್ಧತ್ವ ನಿತ್ಯವಾಗಿದೆ ಅಂದರೆ ವಿಷ್ಣು ಅಧೀನತ್ವ ರೂಪವಾದ ಬದ್ಧತ್ವ ನಿತ್ಯವಾಗಿದೆ ಅಂಧತ್ವಂ ಕುರುಡರಾಗಿರೋದು ಅಂದರೆ ಕಣ್ ಕಾಣಿಸೋದಿಲ್ಲ ಅಂತ ಅರ್ಥ ಅಲ್ಲ ಭಗವಂತನ ಪರತ ಅಧೀನರಾಗಿ ನಾವಿದ್ದೇವೆ ಅನ್ನೋ ತಿಳುವಳಿಕೆ ಇರೋದಿಲ್ಲ ನಿತ್ಯದಲ್ಲಿಯೂ ಭಗವದಾಧೀನರಾಗಿದ್ದಾರೆ ಭಗವದಾಧೀನರಾಗಿದ್ದೇವೆ ಅಂತ ತಿಳಿದುಕೊಳ್ಳದೇ ಇರೋದೇ ಇವರ ಅಂಧತ್ವ ದೇವರ ಸ್ವತಂತ್ರ ನಾವು ಪರತಂತ್ರರು ಎಂಬ ತಿಳುವಳಿಕೆ ಇಲ್ಲದೆ ಇರೋದೇ ಅಂಧತ್ವ ಇದು ತಿಳುವಳಿಕೆ ಶಾಸ್ತ್ರದಿಂದ ಬಂದ ಮಾತ್ರಕ್ಕೆ ನಾವು ಕಣ್ತರದಂಥ ಅಲ್ಲ ನಮಗೆ ಕಾಣಬೇಕದು ನಮ್ಮ ಸಾಕ್ಷಾತ್ಕಾರಕ್ಕೆ ಗೋಚರ ಆಗಬೇಕು ಆಗ ನಮ್ಮ ಕುರುಡತನ ಹೋದ ಹಾಗೆ ಹಾಗೆ ಈಗ ನಾವು ಉಪನ್ಯಾಸ ಕೇಳ್ತೇವೆ ಅಥವಾ ಹೇಳುತ್ತೇವೆ ನಾವು ಪುಸ್ತಕ ಓದ್ತೇವೆ ಇದರಿಂದ ಗೊತ್ತಾಗತ್ತೆ ದೇವರ ಸ್ವತಂತ್ರ ನಾವು ಪರತಂತ್ರ ಅಂತ ಇಷ್ಟು ಗೊತ್ತಾದರೆ ಮೋಕ್ಷ ಅಲ್ಲ ಇದು ಈ ನಿಜವಾದ ಅಂಧತ್ವ ಹೋಗೋದು ಅಂದರೆ ಸಾಕ್ಷಾತ್ಕಾರ ಆಗಬೇಕು ಆ ದೇವರ ಸಾಕ್ಷಾತ್ಕಾರವಾದರೆ ಅಂಧತ್ವ ಹೋದ ಅತ ಕ್ವಚಿ ಅನಿತ್ಯ ಅಂಧತೆಯ ಭವಿಷ್ಯ ಅಂಧತ್ವದ ಅಂತ ಇದೆ ಕ್ವಚಿತ್ ಯೋಗ್ಯರಾದ ಜೀವರಾಶಿಗಳಲ್ಲಿ ಅಂಧತ್ವಕ್ಕೆ ಕ್ವನೆ ಇದೆ ಆದರೆ ಬದ್ಧತ್ಕೇ ಮಾತ್ರ ಕ್ವನೆ ಇಲ್ಲ ವಿಷ್ಣುವಧೀನತ್ವ ಇದು ಶಾಶ್ವತ ಮುಕ್ತಸಿತ್ತು ಬದ್ಧತ್ವ ಅಸ್ತಿ ಯತ್ ಸ ಹರಿವಶ ಮುಕ್ತಾಖ್ಯಾಕ್ಷ ಬಾಖ್ಯ ಹರಿಯಧೀನತ ನಿತ್ಯಬದ್ಧ ಅಪಿ ತಥೋ ಮುಕ್ತಾ ದುಃಖವಿ ಮೋಕ್ಷತಃ ಕೆಲವು ಕಡೆಗೆ ಜೀವರನ್ನು ಮುಕ್ತರು ಅಂತ ಕರೆದದ್ದು ಉಂಟು ಸಂಸಾರದಿಂದ ಮುಕ್ತರಾಗ್ತಾರೆ ಅಂತ ಅಲ್ಲಿ ದುಃಖದಿಂದ ಮುಕ್ತರಾಗ್ತಾರೆ ಅಂತ ಅರ್ಥ ನಿತ್ಯದಲ್ಲಿಯೂ ಬದ್ಧರಾಗಿದ್ದಾರೆ ಎನ್ನುವುದಕ್ಕೆ ಭಗವದ್ ಅಧೀನರಾಗಿದ್ದಾರೆ ಅಂತ ಅರ್ಥ ಪರಸ್ಪರ ವಿರೋಧ ಇಲ್ಲ ಹಾಗಾದರೆ ನಿತ್ಯ ಮುಕ್ತ ಯಾರು ಎಲ್ಲ ಅರ್ಥದಲ್ಲಿ ದುಃಖದಿಂದಲೂ ನಿತ್ಯ ಮುಕ್ತ ಎಂದೆಂದಿಗೂ ಯಾರ ಅಧೀನನಾಗಿ ಇದ್ದವನಲ್ಲ ಈ ಎರಡೂ ಅರ್ಥದಲ್ಲಿ ನಿತ್ಯ ಮುಕ್ತನಾದವನು ಯಾರು ಅಂದರೆ ದೇವರೊಬ್ಬನೇ ಲಕ್ಷ್ಮಿಯೂ ಅವಳು ಅಧೀನಳೆ ದುಃಖದಿಂದ ನಿತ್ಯ ಮುಕ್ತಳು ಅನ್ನುವ ಅರ್ಥದಲ್ಲಿ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು ಆದರೆ ಭಗವಂತನ ಅಧೀನಳಾಗಿದ್ದಾಳೆ ಅನ್ನುವ ಅರ್ಥದಲ್ಲಿ ನೋಡಿದರೆ ಅವಳು ನಿತ್ಯ ಎಂದೆಂದಿಗೂ ಅವಳು ಸ್ವತಂತ್ರಳಲ್ಲ ಅನಾಜ್ಞಾನಂತ ಕಾಲದಲ್ಲಿಯೂ ಮಹಾಲಕ್ಷ್ಮೀ ದೇವಿಯೂ ಕೂಡ ಭಗವದ್ ಅಧೀನಳೆ ನಿತ್ಯ ಮುಕ್ತಸ್ತು ಏಕಏವ ಹರಿರ್ನಾರಾಯಣ ಪ್ರಭು ಯಾಕೆ ಸ್ವತಂತ್ರತ್ವಾತ್ ಅಲ್ಲಿ ಸೇರಿಸಬೇಕು ಅಲ್ಲ ಸ್ವತಂತ್ರತ್ವ ಇರೋದರಿಂದ ದೇವರು ನಿತ್ಯ ಮುಕ್ತನಾಗೋದಾದರೆ ಸ್ವತಂತ್ರತ್ವ ಇರೋದಕ್ಕಾಗಿಯೇ ಬೇರೆಯವರು ಯಾಕೆ ನಿತ್ಯ ಮುಕ್ತರಾಗಬಾರದು ದೇವರು ಯಾಕೆ ನಿತ್ಯ ಮುಕ್ತ ಅವನು ಸ್ವತಂತ್ರ ಆದ್ದರಿಂದ ಅವನಷ್ಟೇ ನಿತ್ಯ ಮುಕ್ತ ಬೇರೆಯವರು ಹೇಗೆ ಸಾಧ್ಯ ನಾವು ಸ್ವತಂತ್ರರಾಗೋಣ ಅಂದರೆ ಸ್ವತಂತ್ರತ್ವನ್ ತಸ್ಸೈಕಸ್ಸೆ ನಚಾಪರೆ ಅವನನ್ನು ಬಿಟ್ಟರೆ ಇನ್ನೊಬ್ಬರಲ್ಲಿ ಸ್ವತಂತ್ರತ್ವ ಇರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇನ್ನೊಬ್ಬರು ನಿತ್ಯ ಮುಕ್ತರಾಗೋದಿಲ್ಲ ಇತಿ ಮುಕ್ತ ಬೀಬೇಕು ಸ್ವತಂತ್ರತ್ವ ಸ್ವತಂತ್ರತ್ವಂ ಅಂತಂದರೆ ಸ್ವತಂತ್ರನಾದದ್ದರಿಂದ ಸ್ವತಂತ್ರನಾಗಿದ್ದಾನೆ ಅನ್ನೋದಕ್ಕೆ ಅರ್ಥ ಏನು ಅಂತ ನಿಮಗೆ ಅನ್ನಿಸ್ತದೆ ಅದಕ್ಕೆ ಅವನು ಹಿಂತುಗೊಳ್ಬೇಕು ಸ್ವತಂತ್ರತ್ವಾತ್ ಹರಿಹಿ ನಿತ್ಯ ಮುಕ್ತ ಹಾ ಅಂತ ಮೊದಲಂದರು ಸ್ವತಂತ್ರನಾದದ್ದರಿಂದ ದೇವರು ನಿತ್ಯ ಮುಕ್ತ ಸ್ವಾತಂತ್ರ್ಯನೇ ನಮಗ್ಯಾಕೆ ಬರಬಾರದು ಅಂದರೆ ಸ್ವತಂತ್ರಸ್ತು ಸ್ವತಂತ್ರತ್ವಂ ತಸ್ತೆ ಏಕಸ್ಥೇ ಅವನೊಬ್ಬನಿಗೆ ಇದೆ ಬೇರೆಯವರಿಗೆ ಅದು ಬರೋದಿಲ್ಲ ಅನುಭವಕ್ಕೆ ವಿರುದ್ಧ ಅದು ಎಲ್ಲ ಪ್ರಮಾಣಗಳಿಗೂ ವಿರುದ್ಧ ನಮಗೆ ಸ್ವಾತಂತ್ರ್ಯ ಇದೆ ಅನ್ನೋದು ಪ್ರತ್ಯಕ್ಷ ಅನುಮಾನ ಆಗಮಗಳಿಗೆ ಅನುಮಾನವನ್ನು ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದಾರೆ ಯದಿ ನಾಮನ ತೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೆ ನಾವು ದೇವರ ಅಧೀನರಾಗದೇ ಇದ್ದರೆ ನಿತ್ಯದಲ್ಲಿಯೂ ನಮಗೆ ಸುಖ ಇರಬೇಕಾಗಿತ್ತು ಯಾಕಿಲ್ಲ ಹಾಗಾದರೆ ನಿತ್ಯ ಸುಖಿಗಳಲ್ಲ ನಾಮು ಅಂದ ಮೇಲೆ ನಾವು ದೇವರ ಅಧೀನರಾಗಿದ್ದೇವೆ ಹೀಗೆ ಅನುಮಾನದಿಂದ ತಿಳ್ಕೊಳ್ಳು ಇದಾದ ಮೇಲೆ ಶತಮ್ ಭಗವಂತನ ಅಧೀನರಾಗಿದ್ದೇವೆ ಅಂತನ್ನುವ ವಿಷಯದಲ್ಲಿ ಬೇರೆ ಪ್ರಮಾಣವನ್ನು ಕೊಡ್ತಾರೆ ಶ್ರೀಮದಾಚಾರ್ಯರು ಶತ ಸಹಸ್ರಾಣಿ ಚತುರ್ದಶೇಹ ಪರಾಗತಿರ್ಜೀವಗಣ್ಯ ದೈತ್ಯ ಪ್ರಹ್ಲಾದರಾಜರಿಗೆ ಸಂಬೋಧನೆ ಮಾಡಿ ಹೇಳುವ ಶ್ಲೋಕ ಹೇ ದೈತ್ಯ ಪ್ರಹ್ಲಾದರಾಜರೇ ಶತಂ ಸಹಸ್ರಾಣಿ ಚತುರ್ದಶೇಹ ಪರಾಗರ್ಜೀವಗಣಸೈತ್ಯ ಆರೋಹಣ ತತ್ಕೃತೇವ ವಿಧಿ ಸ್ಥಾನ ತಂಚ ಆರೋಹಣ ಸ್ಥಾನ ಮತ್ತು ನಿಸ್ಸರಣ ಇವುಗಳು ಮೂರೂ ದೇವರ ಅಧೀನವಾಗಿದೆ ತತ್ಕೃತೇವ ವಿಧಿ ಅಂದಮೇಲೆ ಜೀವರು ಭಗವದ್ ಅಧೀನ ಅನ್ನುವುದು ಸ್ಪಷ್ಟ ಅಂತ ಏನು ಆರೋಹಣ ಎಲ್ಲಿ ಆರೋಹಣ ಅಂದರೆ ಇದಕ್ಕೆ ಹೀಗೆ ಅರ್ಥ ಇದೆ ಅನೇಕ ಅರ್ಥಗಳಿವೆ ಶತ ಸಹಸ್ರಾಣಿ ಚತುರ್ದಶೇಹ ಪರಾಗತಿ ಜೀವಗಣಸ ಗತಿ ಗಮ್ಯ ಸ್ಥಾನಗಳು ಜೀವನಿಗೆ ಅನೇಕ ತರಹದ ಗತಿಗಳಿವೆ ಹದಿನಾಲ್ಕು ಲಕ್ಷ ಅಥವಾ ಶತ ಸಹಸ್ರಾಣಿ ಚತುರ್ದಶ ಹೀಗೆ ನೂರು ಸಾವಿರ ಹದಿನಾಲ್ಕು ಸುಮ್ಮನೆ ಕೆಲವು ಸಂಖ್ಯೆಗಳನ್ನು ಹೇಳಿದ್ದಷ್ಟೇ ಹೀಗೆ ಅನೇಕ ಗತಿಗಳಿವೆ ಆ ಎಲ್ಲ ಗತಿಗಳಲ್ಲಿ ಈ ಜೀವ ಆ ಎಲ್ಲ ಗಮ್ಯಸ್ಥಾನಗಳನ್ನು ಕುರಿತು ಆರೋಹಣ ಹೋಗೋದಾಗಲಿ ಆ ಗಮ್ಯವಾದ ಸ್ಥಾನಗಳಲ್ಲಿ ಕೆಲವು ಕಾಲ ಇರೋದಾಗಲಿ ಪುಣ್ಯ ತೀರಿದಾಗ ಮತ್ತೆ ಮಾಡಿ ಬರುವುದಾಗಲಿ ಇದೆಲ್ಲವೂ ತತ್ಕೃತ ಆ ಭಗವಂತನಿಂದಲೇ ಮಾಡಲ್ಪಟ್ಟದ್ದು ಅಂದಮೇಲೆ ಜೀವಪೂರ್ಣವಾಗಿ ಭಗವದ್ ಅಧೀನ ಅರ್ಥವಾಯ್ತಾ ಕೆಲವರು ಹದಿನಾಲ್ಕು ಲಕ್ಷ ಅಂತ ಮಾಡಿದ್ದಾರೆ ಶತಮಹಸ್ರಾಣಿ ಅಂದರೆ ಲಕ್ಷ ನೂರು ಸಾವಿರ ಚತುರ್ದಶ ಹದಿನಾಲ್ಕು ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ಗಮ್ಯಸ್ಥಾನಗಳೇನಿವೆ ಯಾವುದು ಅಂತ ಹೇಳಿಲ್ಲ ಅನೇಕ ಹದಿನಾಲ್ಕು ಲಕ್ಷ ಗಮ್ಯಸ್ಥಾನಗಳು ಅಂತೇನಿವೆ ಆ ಎಲ್ಲ ಗಮ್ಯಸ್ಥಾನಗಳಲ್ಲಿ ಈ ಜೀವ ಹೋಗುವುದಾಗಲಿ ಇರುವುದಾಗಲಿ ಬರುವುದಾಗಲಿ ಎಲ್ಲವೂ ಭಗವದಧೀನ ಅಂತ ನಿನ್ನೆ ಹೇಳಿದ ಹಾಗೆ ಇದು ಎದಕ್ಕೆ ವಿಶೇಷಣ ಮಾಡಬೇಕು ಅನ್ನೋದ್ರೊಳಗೆ ಅನಿವೇಶ ಅನ್ನೋದರ ಬಗ್ಗೆ ವಿಚಾರ ಬಂತಲ್ಲ ಹಾಗೆ ಗಮ್ಯಸ್ಥಾನಗಳು ಹದಿನಾಲ್ಕು ಲಕ್ಷವೋ ಹದಿನಾಲ್ಕು ಲಕ್ಷ ಜೀವರು ಆ ಸ್ಥಾನಗಳಿಗೆ ಹೋಗ್ತಾರೋ ಅಂತ ಎರಡೂ ತರಹದ ಅಭಿಪ್ರಾಯವನ್ನು ಹೇಳಿದ್ದಾರೆ ಜೀವಸ್ ಜೀವಗಣಸ ಮಧ್ಯೆ ಶತಮ್ರಾಣಿ ಚತುರ್ದಶ ಈ ಎಲ್ಲ ಜೀವರಾಶಿಗಳ ಮಧ್ಯದಲ್ಲಿ ಹದಿನಾಲ್ಕು ಲಕ್ಷ ಜೀವರಾಶಿಗಳೇನಿದ್ದಾರೆ ಏನು ಹದಿನಾಲ್ಕು ಲಕ್ಷ ಜೀವರಾಶಿಗಳು ಅದಕ್ಕೆ ಸುಧೀಂದ್ರ ತೀರ್ಥರ ಅಭಿಪ್ರಾಯ ಜೀವರು ಅನಂತ ಹದಿನಾಲ್ಕು ಲಕ್ಷ ವಿಭಾಗಗಳನ್ನು ಮಾಡಿತ್ತು ವಿಭಾಗ ಅಂದರೆ ಯೋನಿಗಳ ವಿಭಾಗ ಅಲ್ಲ ಅದು ಬೇರೆ ಎಂಬತ್ತು ನಾಲ್ಕು ಲಕ್ಷ ಅದಲ್ಲ ಹದಿನಾಲ್ಕು ಲಕ್ಷದ ಗಣಗಳಿವೆ ಆ ಹದಿನಾಲ್ಕು ಲಕ್ಷ ಗಣಗಳಲ್ಲಿ ಸೇರಿಕೊಂಡ ಒಟ್ಟು ಅನಂತ ಜೀವರಾಶಿಗಳೇನಿದ್ದಾರೆ ಆ ಎಲ್ಲ ಜೀವರಾಶಿಗಳಿಗೆ ಏನು ಪರಾಗತಿ ಮೋಕ್ಷ ರೂಪವಾದ ಗತಿಯಾಗತ್ತೆ ಆ ಗತಿಗೆ ಆರೋಹಣವಾಗಲಿ ಅಥವಾ ಅಲ್ಲಿ ಇರೋದಾಗಲಿ ಆಗಲಿ ಇದೆಲ್ಲವೂ ಕೂಡ ಭಗವದಾಧೀನ ಅಂತ ತಾಮ್ರಪರ್ಣಯಾಚಾರ್ಯರು ಅವರೂ ಕೂಡ ಇಲ್ಲಿ ಪರಾಗತಿ ಎನ್ನುವುದಕ್ಕೆ ಒಟ್ಟು ಉತ್ತಮವಾದ ಗತಿ ಸ್ವರ್ಗಾಧಿಗತಿ ಅಂತ ಅರ್ಥ ಮೋಕ್ಷ ಅಂತ ಅರ್ಥ ಅವರ ವ್ಯಾಖ್ಯಾನದಲ್ಲಿ ಬರುವ ಒಂದು ಸಮಸ್ಯೆ ಇದ್ದರೆ ನಿಸ್ಸರಣ ಅನ್ನೋದಕ್ಕೆ ಅರ್ಥ ಏನು ಒಂದು ಪ್ರಶ್ನೆ ಬರ್ತದೆ ವೈಕುಂಠಾದಿ ಲೋಕಗಳಿಗೆ ಹೋಗಬಹುದು ಅಲ್ಲಿರಬಹುದು ಹೋಗೋದಾಯ್ತು ತಿರುಗಿ ಬರೋದಿಲ್ಲಲ್ಲ ಅಂತ ಅದಕ್ಕೆ ಅವರ ಅಭಿಪ್ರಾಯ ವೈಕುಂಠಾದಿ ಲೋಕಗಳಿಗೆ ಏರುವುದು ಒಂದೇ ಅಲ್ಲ ವೈಕುಂಠಾದಿ ಲೋಕಗಳಿಗೆ ಆರೋಹಣ ಆ ವೈಕುಂಠಾದಿ ಲೋಕಗಳಲ್ಲಿರುವ ಪರಮಾತ್ಮನ ದೇಹದಲ್ಲಿ ಆರೋಹಣ ಸಾಯುಜ್ಯವನ್ನು ಹೊಂದುವಂತಹ ಮೋಕ್ಷವನ್ನು ಸಾಯುಜ್ಯ ರೂಪವಾದ ಮೋಕ್ಷವನ್ನು ಹೊಂದುವ ಅಧಿಕಾರಿಗಳಿದ್ದಾರಲ್ಲ ಅವರು ಬರೀ ವೈಕುಂಠ ಲೋಕಕ್ಕೆ ಹೋಗೋದಿಲ್ಲ ವೈಕುಂಠದೊಳಗೆ ದೇವರ ದೇಹದಲ್ಲಿಯೇ ಪ್ರವೇಶ ಮಾಡಿ ದೇವರ ಕೈಯಿಂದ ದೇವರ ಕಾಲಿನಿಂದ ದೇವರ ಬಾಯಿಯಿಂದ ದೇವರ ಕಣ್ಣಿನಿಂದಲೇ ಎಲ್ಲ ವ್ಯವಹಾರಗಳನ್ನು ಮಾಡುತ್ತಾರೆ ಆ ವಿಧವಾದ ಒಂದು ಅವಕಾಶವನ್ನು ಭಗವಂತ ಅವರಿಗೆ ಕೊಟ್ಟಿರ್ತಾನೆ ಅದು ಯಾವಾಗಲೂ ಅಲ್ಲ ಬೇಕು ಅಂದಾಗ ಅವರು ಹೊರಗೆ ಬರಬಹುದು ಅದು ನಿಸ್ಸರಣ ಅಂತ ಮೋಕ್ಷದಲ್ಲಿಯೂ ಕೂಡ ಬೇಕು ಅಂದಾಗ ಭಗವಂತನ ದೇಹದಲ್ಲಿ ಪ್ರವೇಶ ಮಾಡಿ ಕೆಲವೊಮ್ಮೆ ಭಗವಂತನ ಉದರದಿಂದ ಹೊರಗೂ ಬಂದು ಭೋಗಗಳನ್ನು ಮಾಡಬಹುದು ಹಾಗೆ ದೇವರು ಅವಕಾಶ ಕೊಟ್ಟಿದ್ದಾನೆ ಹಾಗಾದರೆ ಆರೋಹಣ ಭಗವಂತನ ದೇಹದಲ್ಲಿ ಪರಮಾತ್ಮನ ದೇಹದಲ್ಲಿ ತಮಗೆ ಇಚ್ಛೆ ಬಂದಷ್ಟು ಹೊತ್ತು ಅವಸ್ಥಾನ ಮತ್ತು ಹೊರಗೆ ಬರುವುದು ನಿಸ್ಸರಣ ಇವುಗಳೆಲ್ಲವೂ ಭಗವದ್ ಅಧೀನವೇ ಒಮ್ಮೆ ಮೋಕ್ಷಕ್ಕೆ ಬಂದ ಮೇಲೆ ಅಧಿಕಾರದಿಂದ ದೇವರ ದೇಹದಲ್ಲಿ ನುಗ್ಗಿ ಬೇಕು ಅಂದಾಗ ಹೊರಗೆ ಬಂದು ಮಾಡಲಿಕ್ಕಾಗೋದಿಲ್ಲ ಅದು ದೇವರ ಅಧೀನನೇ ತನ್ನ ಇಚ್ಛೆಯಿಂದ ದೇವರು ಒಳಗೆ ಕರೆದುಕೊಳ್ತಾನೆ ಒಳಗೆ ಇಟ್ಟುಕೊಳ್ತಾನೆ ಸಾಕು ಅಂದಾಗ ಹೊರಗೆ ಕಳಿಸ್ತಾನೆ ಈ ಅರ್ಥದಲ್ಲಿ ಶತಮ್ ಚತುರ್ ಸಹಸ್ರಾಣಿ ಚತುರ್ದಶೆಹ ಪ್ರಕಾಶಿಕಾಂತ್ ಅನ್ನುವ ಒಂದು ವ್ಯಾಖ್ಯಾನಕಾರರು ಹದಿನಾಲ್ಕು ಲಕ್ಷ ಮಹಾಧಿಕಾರಿಗಳ ಗಣ ಅಂತ ಅವರು ಹೇಳ್ತಾರೆ ಅಂತೂ ತಾತ್ಪರ್ಯ ಅನೇಕ ಹದಿನಾಲ್ಕು ಲಕ್ಷ ಜೀವರ ಗುಂಪುಗಳಿವೆ ಆ ಹದಿನಾಲ್ಕು ಲಕ್ಷ ಜೀವರ ಗುಂಪುಗಳಲ್ಲಿ ಅವರೆಲ್ಲರೂ ಮುಕ್ತಿಯೋಗ್ಯರಾದವರು ಅವರಿಗೇನು ಮೋಕ್ಷ ಆಗುತ್ತೆ ಆ ಮೋಕ್ಷದಲ್ಲಿ ಅವಸ್ಥಿತಿ ಅಥವಾ ಅಲ್ಲಿ ಭಗವಂತನ ದೇಹದಿಂದ ನಿಸ್ಸರಣ ಇವುಗಳೆಲ್ಲವೂ ಭಗವದ ಅಧೀನ ಅಥವಾ ಪರಾಗತಿಯಿಂದ ಸ್ವರ್ಗಾದಿ ಸ್ಥಾನಗಳು ಆ ಎಲ್ಲ ಸ್ಥಾನಗಳಿಗೆ ಹೋಗೋದು ಅಲ್ಲಿ ಇರೋದು ಅಲ್ಲಿಂದ ತಿರುಗಿ ಬರೋದು ಇದು ಭಗವದ ಅಧೀನ ಕೆಲವರ ಪ್ರಕಾರ ಗತಿಯಿಂದ ಮಾರ್ಗ ಅನೇಕ ಮಾರ್ಗಗಳಿವೆ ಆ ಎಲ್ಲ ಮಾರ್ಗಗಳ ಮೇಲೆ ನಾವು ಸಾಗೋದು ಮತ್ತು ತಿರುಗಿ ಬರೋದು ಇದು ಭಗವದ ಯಾವುದು ಇರೋದಿಲ್ಲ ಯಾಕಂದರೆ ಎಲ್ಲವೂ ಭಗವದ ಆದ ಮೇಲೆ ಯಾಕೆ ತಲೆ ಈ ಮಾರ್ಗ ಅನೇಕ ಮಾರ್ಗಗಳು ಆ ಮಾರ್ಗಗಳಿಂದ ಪಡೆಯಬೇಕಾದ ಗಮ್ಯ ಸ್ಥಾನಗಳು ಮಾರ್ಗಗಳಲ್ಲಿ ನಡೆಯುವ ಜೀವರಾಶಿಗಳು ಅವರೆಲ್ಲರ ಆರೋಹಣ ಅವಸ್ಥಿತಿ ನಿಸ್ಸರಣ ಹೋಗೋದು ಇರೋದು ಮತ್ತೆ ಮರಳಿ ಬರೋದು ಇದೆಲ್ಲವೂ ಭಗವದ್ ಎಂಬುದಾಗಿ ಹೇಳುವಂತಹ ವಾಕ್ಯ ಇದೆ ಆದ್ದರಿಂದ ಜೀವರು ಪರಮಾತ್ಮನ ಅಧೀನರಾಗಿ ಮೋಕ್ಷದಲ್ಲಿಯೂ ಕೂಡ ಪರಾಗತಿ ಎನ್ನುವುದಕ್ಕೆ ಮೋಕ್ಷ ಅಂತ ಅರ್ಥ ಮಾಡುವುದೇ ಹೆಚ್ಚು ಸ್ವರಸ ಅಂತ ನನ್ನ ಭಾವನೆ ಯಾಕೆ ಮುಕ್ತನಾದ ಮೇಲೂ ಭಗವದಧೀನಾಗಿ ನಿತ್ಯಬದ್ಧನಾಗಿ ಇರ್ತಾನೆ ಅಂತ ಹೇಳೋದು ಇಲ್ಲಿ ಪ್ರಸ್ತುತ ವಿಷಯ ಬರೀ ಸ್ವರ್ಗಾದಿಗಳಿಗೆ ಹೋಗ್ತಾನೆ ಬರ್ತಾನೆ ಇದು ದೇವರ ದೀನ ಅಂದರೆ ಮೋಕ್ಷವಾದ ಮೇಲೆ ನಾವು ದೇವರಿಗೆ ಸಮ ಅಂತನ್ನುವ ಆಕ್ಷೇಪ ಹಾಗೆ ಉಳಿದು ಅದಕ್ಕೆ ಉತ್ತರ ಬರುವುದಿಲ್ಲ ಆದ್ದರಿಂದ ಪರಾಗತಿ ಎನ್ನುವುದಕ್ಕೆ ಮೋಕ್ಷ ಅಂತ ಅರ್ಥ ಇಟ್ಟುಕೊಂಡು ಅದನ್ನು ಹೊಂದಿಸಿದ್ದೇನು ಅದೇ ಇಲ್ಲಿ ವಿಶೇಷವಾಗಿ ಉಪಯುಕ್ತವಾಗ್ತದೆ ಅಂತ ಇಷ್ಟು ಅಭಿಪ್ರಾಯ ಇನ್ನೊಂದು ಪ್ರಮಾಣ ಕೊಡ್ತಾರೆ ಮುಕ್ತರು ಭಗವದಾಧೀನ ಅನ್ನೋದಕ್ಕೆ ಕೃಷ್ಣೋ ಮುಕ್ತೈರಿಜತೆ ವೀತಮೋಹಿ ಕೃಷ್ಣ ಅಂದರೆ ಮೂಲರೂಪಿಯಾದ ಪರಮಾತ್ಮ ಅಂತ ಶ್ರೀನಿವಾಸ ತೀರ್ಥರು ಈ ಕೃಷ್ಣನ ಪೂಜೆಯನ್ನು ಮೋಕ್ಷದಲ್ಲಿ ಮಾಡಬಾರದು ಅಂತೇನಲ್ಲ ಎಲ್ಲ ಅವತಾರಗಳ ಪೂಜೆಯನ್ನೂ ಮಾಡಬಹುದು ಶ್ರೀನಿವಾಸ ತೀರ್ಥರು ಬರದದ್ದು ಹಾಗೆ ಮೂಲರೂಪಿಯಾದ ಪರಮಾತ್ಮ ಯಾವ ಭಗವಂತನ ದರ್ಶನವನ್ನು ನಿತ್ಯದಲ್ಲಿ ಮುಕ್ತರು ಮಾಡ್ತಾರೋ ಅಂತಹ ಮೂಲರೂಪಿಯಾದ ನಾರಾಯಣನ ಸೇವೆಯನ್ನು ಪೂಜೆಯನ್ನು ಮೋಕ್ಷದಲ್ಲಿಯೂ ಮಾಡುತ್ತಾರೆ ಕೃಷ್ಣೋ ಮುಕ್ತೈರಿಜ್ಜತೆ ವೀತಮೋಹೈ ಮುಕ್ತಾನಾಂ ಪರಮಾಗತಿ ಇತಿ ಭಾರತೆ ಭಾರತದಲ್ಲಿ ಬರುವಂತಹ ವಿಷ್ಣು ಸಹಸ್ರನಾಮ ಅಲ್ಲಿ ಮುಕ್ತಾನಾಂ ಪರಮಾಗತಿ ಅಂತ ಕರೆದಿದ್ದಾರೆ ಮುಕ್ತರಿಗೂ ದೇವರು ಗಮ್ಯನಾಗಿದ್ದಾನೆ ಅಂತ ಅಂತೂ ಜೀವರು ಕೊನೆವರೆಗೆ ಭಗವದ್ ಅಧೀನರು ಇಷ್ಟು ಮಾತ್ರವಲ್ಲ ಸ್ವೋತ್ತಮರಾದ ಎಲ್ಲರಿಗೂ ಅಧೀನರು ಒಬ್ಬರಿಗೆ ಇಬ್ಬರಿಗೆ ಅಲ್ಲ ಅನಂತ ಚೇತನರ ಅಧೀನರಾಗಿ ನಾವಿರ್ತೇವೆ ಮೋಕ್ಷದಲ್ಲಿ ನಮಗಿಂತ ಉತ್ತಮರು ಒಬ್ಬರಲ್ಲ ಇಬ್ಬರಲ್ಲ ಬೇಕಾದಷ್ಟಿದ್ದಾರೆ ಸ್ವೋತ್ತಮರು ಅವರೆಲ್ಲರ ಅಧೀನರಾಗಿರ್ತೇವೆ ನಾವು ಅದಕ್ಕೆ ಪ್ರಮಾಣ ಕಲಹ ಪಂಚದಶ ತಕ್ತ ಶ್ವೇತದ್ವೀಪ ಮುಕ್ತಾಖ್ಯಾ ವಿಷ್ಣುಧೀನಾಸ್ತೆ ಸ್ವಾಧಿನ್ನ ವಶೇ ಇದು ಮುಖ್ಯ ಬೇಕು ಅದಕ್ಕಾಗಿ ಈ ಶ್ಲೋಕ ಉದಾಹರಣೆ ಮಾಡಿದ್ದಿಲ್ಲಿ ಕಲಾಪಂಚದಶತ್ಯ ಸ ಪ್ರಾಣಮಸ್ರಜತ ಪ್ರಾಣಶ್ರದ್ಧಮುಖಂ ವಾಯು ಜ್ಯೋತಿ ಆಪ ಪೃಥ್ವೀ ಮನಃ ಅನ್ನಂ ಅನ್ನದ್ವೀರ್ಯಂ ತಪ ಮಂತ್ರ ಕರ್ಮ ಲೋಕಾ ಲೋಕೇಶು ನಾಮ ಅಂತ ಹೇಳಿದ ಏನು ಹದಿನಾರು ಕಲಾಭಿಮಾನಿ ದೇವತೆಗಳಿದ್ದಾರೆ ಆ ಎಲ್ಲ ಕಲಾಭಿಮಾನಿ ದೇವತೆಗಳು ನಮ್ಮ ಶರೀರದಲ್ಲಿರ್ತಾರೆ ನಮಗೆ ಪ್ರೇರಕರಾಗಿರ್ತಾರೆ ಆ ಎಲ್ಲ ಕಲಾಭಿಮಾನಿ ದೇವತೆಗಳಿಂದ ಅಭಿಮನ್ಯಮಾನವಾದ ಕಲೆಗಳು ಆ ಕಲಾತ್ಮಕವಾದ ಲಿಂಗ ಶರೀರವೇ ದೂರ ಹೋಗಿಬಿಡ್ತದೆ ಪಂಚದಶ ಕಲಾಭಿಮಾನಿಗಳಾಗಿರುವಂತಹ ದೇವತೆಗಳು ಅವರಿಂದ ಅಭಿಮನ್ಯಮಾನವಾದ ಕಲೆಗಳು ಕಲಾತ್ಮಕವಾದ ಲಿಂಗ ಶರೀರ ಇದು ಯಾವಾಗ ಕಳಚಿ ಹೋಗುತ್ತೋ ಆಗ ಅವನಿಗೆ ಮುಕ್ತ ಅಂತ ಹೆಸರು ಬರ್ತದೆ ಆ ಮುಕ್ತರು ವಿಷ್ಣುವಧೀನರಾಗಿಯೇ ಉಳಿಯುತ್ತಾರೆ ಮಾತ್ರವಲ್ಲ ಸ್ವಾಧಿಕಾರಾಂಶ್ಚಿತ ಸ್ವೋತ್ತಮರಾದ ಗುರುಗಳನ್ನು ಆರಂಭ ಮಾಡಿಕೊಂಡು ಲಕ್ಷ್ಮೀದೇವಿಯವರೆಗೆ ಎಲ್ಲರ ಅಧೀನರೂ ಆಗಿರ್ತಾರೆ ಇಷ್ಟು ಅಧೀನತ್ವ ಜೀವರಾಶಿಗಳಿಗೆ ಇದೆ ಆದರೆ ಇದಕ್ಕೆ ಉತ್ತರ ಹಿಂದೆ ಕೊಟ್ಟಿದ್ದಾರೆ ಹಾಗಾದರೆ ಇಷ್ಟೆಲ್ಲ ಜನರ ಅಧೀನರಾಗಿಯೇ ಅಲ್ಲಿಯೂ ಬಾಳಬೇಕೇ ಅಂತನೋ ದುಃಖ ಮಾತ್ರ ಇರೋದಿಲ್ಲ ತನಗಿಂತಲೂ ಉತ್ತಮರ ವಶನಾಗಿ ಅವರ ಸೇವೆಯನ್ನು ಮಾಡ್ತಾ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ ಇರೋದರೊಳಗೆ ಆನಂದವನ್ನೇ ಅನುಭವಿಸ್ತಾರೆ ಹೊರತು ಇಷ್ಟೆಲ್ಲ ಜನರಿಗೆ ವಶನಾಗಿ ನಾನು ಇರಬೇಕಾ ಅಂತ ಅವರಿಗೆ ಅನಿಸೋದಿಲ್ಲ ಮತ್ತು ಇವನಿಗೆ ದುಃಖ ಆಗೋ ಹಾಗೆ ಅವರೇನು ಹೇಳೋದೂ ಇಲ್ಲ ದುಃಖ ಆಗೋದೂ ಇಲ್ಲ ಅಷ್ಟು ವ್ಯವಸ್ಥೆ ಗಟ್ಟಿಯಾಗಿ ದೇವರು ಮಾಡಿಟ್ಟಿದ್ದಾನೆ ಏನಾದರೂ ದುಃಖ ಆಗೋದಿಲ್ಲ ನಚಾಸ್ಮದ್ ಕಿಂಚಿತ್ ಸುಖಮಸ್ತಿ ಹರೇರ್ವಿನ ನಿತ್ಯ ಮುಕ್ತ ಸೇವೈಕ ಸ್ವತಂತ್ರ ಯತ ಪರಮಾತ್ಮನನ್ನು ಬಿಟ್ಟು ನ ಚಾಸ್ಮಿತ್ ಸುಖಮಸ್ತಿ ಪರಮಾತ್ಮನ ಸುಖವನ್ನು ಬಿಟ್ಟು ಅದಕ್ಕಿಂತಲೂ ಅಧಿಕವಾದಂತಹ ಸುಖ ಇನ್ನೊಬ್ಬರಿಗೆ ಇಲ್ಲ ಅವನೊಬ್ಬನೇ ನಿತ್ಯಮುಕ್ತನಾಗಿದ್ದಾನೆ ಸ್ವತಂತ್ರ ಮಹಾತ್ಮೆ ದೇಹಸ್ಥೋ ದೇಹಸ್ಥ ವಿವಾನ್ ಸ್ವಪ್ನಾಥೋತ್ಥಿ ಅದೇಹಸ್ಥೋ ದೇಹಸ್ಥ ಕುಮತಿ ಸ್ವಪ್ನದೃಗ್ ಯಥ ಜೀವ ದೇಹದಲ್ಲಿದ್ದಾನೆ ದೇವರೂ ದೇಹದಲ್ಲಿದ್ದಾನೆ ಆದರೆ ದೇಹಸ್ಥೋಪಿ ನ ದೇಹಸ್ಥ ದೇವರು ಈ ದೇಹದೊಳಗಿದ್ದರೂ ಅವನು ಈ ದೇಹದೊಳಗೆ ಇದ್ದಂತೆ ಅಲ್ಲ ಅದೇಹಸ್ಥೋಪಿ ದೇಹಸ್ಥಃ ಸ್ವತಂತ್ರವಾಗಿ ಈ ದೇಹದೊಳಗೆ ಇಲ್ಲ ಜೀವನಿಗೆ ಈ ಬಾಹ್ಯ ದೇಹ ಇದು ಸ್ವಾಭಾವಿಕವೂ ಅಲ್ಲ ಸ್ವಾಭಾವಿಕವಾಗಿ ತನ್ನದಲ್ಲದಿದ್ದರೂ ತಾನು ಇದರ ಮೇಲೆ ಸ್ವಾತಂತ್ರ್ಯವನ್ನು ಪಡೆಯದಿದ್ದರೂ ಅದೇ ಹಸ್ತ ಅಂತ ಅನಿಸಿಕೊಂಡಿದ್ದಾನೆ ಆದರೂ ಇವನು ದೇಹಸ್ಥನೇ ಅದೇಹಸ್ಥನಾದರೂ ಒಂದರ್ಥದಲ್ಲಿ ಜೀವ ದೇಹಸ್ಥ ಸ್ವತಂತ್ರವಾಗಿ ಈ ದೇಹದೊಳಗೆ ತಾನಿದ್ದರೂ ದೇವರು ದೇಹಸ್ಥ ಅಲ್ಲ ಯಾಕೆ ಹೀಗೆ ಏನಿದು ವಿರುದ್ಧ ಒಗಟಿದ್ದಾಗಿದೆ ಎಲ್ಲ ದೇಹಸ್ಥನಾದರೂ ದೇಹಸ್ಥ ಅಲ್ಲ ಅದೇಹಸ್ಥನಾದರೂ ದೇಹಸ್ಥ ಅದಕ್ಕೆ ಉದಾಹರಣೆ ಕೊಡ್ತಾರೆ ವಿದ್ವಾನ್ ಸ್ವಪ್ನಾದ್ಯಥೋತ್ಥಿತ ಜ್ಞಾ ವಿದ್ವಾನ್ ದೇವರಿಗೆ ಜ್ಞಾನ ಇದೆ ಸ್ವಪ್ನದಿಂದ ಉತ್ಥಿತನಾದ ವ್ಯಕ್ತಿ ಹೇಗೆ ಯಾವದೇ ದುಃಖವನ್ನು ಅನುಭವಿಸೋದಿಲ್ಲ ಸ್ವಪ್ನದಲ್ಲಿ ಏನೇನೋ ಭಯಾನಕವಾದ ಸರ್ಪಗಳನ್ನು ನಾನಾ ಅನಾಹುತಗಳನ್ನು ಕಾಣ್ತಾನೆ ಇದು ಸ್ವಪ್ನ ಅಂತ ಗೊತ್ತಿಲ್ಲದೆ ಇರುವಾಗ ಸ್ವಪ್ನ ನೋಡುವ ವ್ಯಕ್ತಿ ಹೇಗೆ ಭಯಗ್ರಸ್ತನಾಗಿ ದುಃಖವನ್ನು ಅನುಭವಿಸ್ತಾನೋ ಹಾಗೆ ಸ್ವಪ್ನದಿಂದ ಎಚ್ಚರನಾದ ವ್ಯಕ್ತಿ ಎಚ್ಚರವನ್ನು ಹೊಂದಿದ ವ್ಯಕ್ತಿ ಆ ತರಹದ ದುಃಖವನ್ನು ಅನುಭವಿಸೋದಲೇ ಇದೆಲ್ಲ ಸ್ವಪ್ನ ಅಂತ ತಿಳಿದುಬಿಟ್ಟಿರ್ತಾನೆ ಹಾಗೆ ದೇವರಿಗೂ ನಮಗೂ ಇರುವ ವ್ಯತ್ಯಾಸ ಅದನ್ನು ಆಚಾರ್ಯರು ಹೇಳುತ್ತಾರೆ ಶರೀರ ಸ್ಥೋಪಿ ನವಿಷ್ಣುರ್ಬದ್ಧತೆ ಕುಚಿತ ಶರೀರದಲ್ಲಿದ್ದರೂ ಕೂಡ ದೇವರಿಗೆ ವಿದ್ವತ್ವ ಇರೋಣದರಿಂದ ಅವನಿಗೆ ಬದ್ಧ ಬಂಧ ಇಲ್ಲ ಏನು ವಿಜ್ಞಾನ ಇದೆ ಅಂತಂದರೆ ಇದೆಲ್ಲವೂ ಕೂಡ ಕೇವಲ ಜಡವಾದಂತಹ ವಿಷಯಗಳ ಭೋಗದಿಂದ ಬಂದ ಜಡವಾದಂತಹ ಅಂತಃಕರಣಾದಿ ಉಪಾಧಿಗಳಿಂದಾಗಿ ಬಂದಂತಹ ದುಃಖ ಇದು ಜೀವನಿಗೆ ನನಗಲ್ಲ ಇದು ನನಗೆ ಸಂಬಂಧಪಟ್ಟದ್ದಲ್ಲ ಅಂತ ಸ್ಪಷ್ಟವಾಗಿ ತಿಳಿದಿರ್ತಾನೆ ಹೀಗಾಗಿ ಅವನಿಗೆ ಅದೇನು ದೇಹದೊಳಗಿದ್ದರೂ ದೇಹ ಇಲ್ಲದೆ ಇಲ್ಲದೇ ಇದ್ದಾಗೇನೆ ಬಂಧ ಇಲ್ಲದೇ ಇದ್ದ ದೇಹದಲ್ಲಿ ಇಲ್ಲ ಅನ್ನೋ ಶಬ್ದಕ್ಕೆ ತಾತ್ಪರ್ಯ ಬಂಧ ಇಲ್ಲ ಬಂಧ ಇಲ್ಲ ಅಂದರೆ ದುಃಖದ ಭೋಗ ಇಲ್ಲ ಯಾಕೆ ದುಃಖದ ಭೋಗ ಅಲ್ಲ ಇದು ತನ್ನದು ಅಂತ ಅವನು ತಿಳಿಯೋದೇ ಇಲ್ಲ ನನ್ನ ಅಧೀನ ಆದರೆ ನನ್ನ ಅಧೀನವಾದರೂ ಜೀವನಿಗೆ ಇದೆ ನನಗಿಲ್ಲ ಅಂತ ಸ್ಪಷ್ಟವಾಗಿ ತಿಳಿದಿದ್ದಾನೆ ಶರೀರಸ್ಥೋಪಿ ವಿದ್ವತ್ವಾ ವಿಷ್ಣುರ್ಬದ್ಧತೆ ಕ್ವಚಿತ ಅವಿದ್ವತ್ವಾತ್ತು ತತ್ರೈವ ದೇಹೇ ಜೀವಸ್ತು ಬದ್ಧತೆ ಅಜ್ಞಾನಿಯಾದದ್ದರಿಂದ ಜೀವನಿಗೆ ಮಾತ್ರ ಈ ದೇಹದಲ್ಲಿ ಬಂಧ ದುಃಖಾದಿಗಳ ಅನುಭವ ಅನ್ನೋದು ಉಂಟು ಸ್ವಪ್ನದೃಗ್ವದಿಮೆ ಜೀವಾಹ ಹರಿ ಸ್ವಪ್ನೋಚ್ಛಿತೋ ಯಥ ಜೀವರೆಲ್ಲ ಸ್ವಪ್ನ ಕಾಣುವ ವ್ಯಕ್ತಿಗಳಂತೆ ದೇವರು ಸ್ವಪ್ನದಿಂದ ಎದ್ದ ವ್ಯಕ್ತಿಯಂತೆ ಹಾಗಾದರೆ ಸ್ವಪ್ನದಿಂದ ಎದ್ದವನಂತೆ ಅಂದರೆ ಮೊದಲಿಗೆ ಸ್ವಪ್ನ ಇತ್ತೇ ಮೊದಲಿಗೂ ಕೆಲವು ದಿವಸ ದೇವರು ದುಃಖವನ್ನು ನಮ್ಮ ಹಾಗೆ ಅನುಭವಿಸಿ ಈಗ ಮಾತ್ರ ಸ್ವಪ್ನದಿಂದ ಎಚ್ಚರವಾದ ವ್ಯಕ್ತಿಯಂತೆ ದುಃಖದಿಂದ ಮುಕ್ತನಾಗಿದ್ದಾನೆ ಅಂದರೆ ಹಾಗರ್ಥ ಅಲ್ಲ ತಿಳಿಯೋದಕ್ಕೊಂದು ಉದಾಹರಣೆ ಕೊಟ್ಟಿದ್ದೇವಷ್ಟೇ ಸದಾ ತಮೋ ವಿಹೀನೋಪಿ ಜ್ಞಾಪನಾರ್ಥಮುದಿರಿಯತೆ ವಿವೇಕ ಎಂದೆಂದಿಗೂ ದೇವರಿಗೆ ಅಜ್ಞಾನ ಇಲ್ಲ ಎಂದೆಂದಿಗೂ ದೇವರು ಸ್ವಪ್ನವನ್ನು ಕಂಡಿಲ್ಲ ಅರ್ಥಾತ್ ಸ್ವಪ್ನದಲ್ಲಿ ಯಾವ ರೀತಿಯಾಗಿ ತಪ್ಪು ತಿಳುವಳಿಕೆ ಇರುತ್ತೆ ಹಾಗೆ ದೇವರಿಗೆ ಎಂದಿಗೂ ಅಜ್ಞಾನ ವಿಪರೀತ ಜ್ಞಾನಗಳಿಲ್ಲ ವಿಪರೀತ ಜ್ಞಾನ ಸ್ವಪ್ನದಿಂದ ಎದ್ದವನಿಗೆ ಹೇಗಿರೋದಿಲ್ಲವೋ ಹಾಗೆ ದೇವರಿಗೆ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತ್ರ ದೃಷ್ಟಾಂತವೇ ಹೊರತು ಅವನಿಗೆ ಮೊದಲಿಗೆ ಹೇಗಿತ್ತೋ ಹಾಗೆ ಇವನಿಗೂ ಮೊದಲಿಗಿತ್ತೋ ಅನ್ನೋ ಅರ್ಥದಲ್ಲಿ ದೃಷ್ಟಾಂತವನ್ನು ನಾವು ಕೊಟ್ಟದ್ದಲ್ಲ ಎಂಬುದಾಗಿ ವಿವೇಕ ಎಂಬ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ ದೇಹಸ್ಥೋಪಿ ನ ದೇಹಸ್ಥ ವಿವಾನ್ ಸ್ವಪ್ನಾಧ್ಯಥೋತ್ಥಿ ಅದೇಹಸ್ಥೋಪಿ ದೇಹಸ್ಥ ಕುಮತಿ ಸ್ವಪ್ನದೃಗ್ಯಥ ಇಂದ್ರಿಯೈರಿಂದ್ರಿಯರ್ಥು ಗುಣೈರಪಿ ಗುಣೇಶು ಚ ಗೃಹ್ಯಮೇಶ್ವಹಂಕುರ್ಯಾ ನ ವಿವಾನ್ ಯಸ್ತ್ವಿಕ್ರಿಯ ಹೇಗಿದೆ ನೋಡಿ ಶ್ಲೋಕಗಳು ಗಂಭೀರವಾಗಿವೆ ಗುಣೈರಪಿ ಗುಣೇಶು ಅಪ್ರಧಾನೈಹಿ ಜೀವೇಶು ಅಪ್ರಧಾನೇಷು ವಿಷಯ ಮೊದಲಿಗೆ ತಾವು ತಮ್ಮ ವಾಕ್ಯದಿಂದ ಶ್ರೀಮದಾಚಾರ್ಯರು ಶಬ್ದಗಳಿಗೆ ಅರ್ಥ ಹೇಳಿ ನಂತರ ಪ್ರಮಾಣ ಕೊಡ್ತಾರೆ ಜೀವ ಇದನ್ನೇ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದನ್ನೇ ವಿವರಣೆ ಮಾಡುವ ಶ್ಲೋಕ ಇದು ನಾನಾ ವಿಧವಾದ ವಿಷಯಗಳನ್ನು ಜೀವ ಭೋಗ ಮಾಡ್ತಾನೆ ಇಂದ್ರಿಯಗಳಿಂದ ಆ ಎಲ್ಲ ವಿಷಯಗಳನ್ನು ಜೀವರಾಶಿಗಳು ಭೋಗ ಮಾಡುವಾಗ ಅವರಿಗೆ ಅದರ ಬಗ್ಗೆ ಅಹಂಕಾರ ಇದೆ ಅದರಿಂದಾಗುವಂತಹ ಸುಖದುಃಖಗಳಿಗೆ ತಾವೇ ಸ್ವಾಮಿಗಳು ಅಂತ ತಿಳಿದು ಅಹಂ ಸುಖಿ ಅಹಂ ದುಃಖಿ ಇತ್ಯಾದಿಯಾಗಿ ಅಭಿಮಾನವನ್ನು ಮಾಡಿಕೊಂಡು ಒದ್ದಾಡ್ತಾರೆ ದೇವರು ಮಾತ್ರ ವಿಷಯಗಳು ಬಾಹ್ಯವಾದ ಭೋಗ್ಯ ವಸ್ತುಗಳು ತನ್ನಾಧೀನ ಭೋಗ ಮಾಡುವ ಜೀವರಾಶಿಗಳು ತನ್ನಾಧೀನ ಅವರಿಗಿರುವ ಭೋಗ ಸಾಧನವಾದ ಇಂದ್ರಿಯಗಳು ತನ್ನಾಧೀನ ಇಷ್ಟೆಲ್ಲ ಇದ್ದರೂ ಕೂಡ ತನ್ನಾಧೀನರಾದ ಜೀವರು ತನ್ನಾಧೀನವಾದ ಇಂದ್ರಿಯಗಳನ್ನು ಬಳಸಿ ತನ್ನಾಧೀನವೇ ಆದ ವಿಷಯಗಳನ್ನು ಭೋಗ ಮಾಡಿ ತನ್ನಾಧೀನವೇ ಆದ ಸುಖ ದುಃಖಗಳನ್ನು ಅನುಭವಿಸ್ತಾರೆ ಅಂತ ಇಷ್ಟೇ ತಿಳಿತಾನೆ ದೂರದಲ್ಲಿ ನಿಂತು ಹೊರತು ತಾನು ಅಹಂಕಾರ ಪಡೋದಿಲ್ಲ ಅಹಂಕಾರ ಪಡೋದು ಅಂದರೆ ನಾನು ದುಃಖಿ ಅಂತ ಭಾವಿಸೋದಿಲ್ಲ ಅಂತ ಅರ್ಥ ಅಹಂ ದುಃಖಿ ಅಂತ ತಿಳಿಯುವ ಏನೊಂದು ಅಹಂಕಾರ ಇದೆ ನಾನೇ ದುಃಖಿ ಅಂತ ಮಾತ್ರ ದೇವರು ತಿಳಿಯೋದಿಲ್ಲ ಕಾರಣ ಇದೆ ಇವರೆಲ್ಲರೂ ನನ್ನ ಅಧೀನರು ನನ್ನ ಇಚ್ಛೆಯಂತೆ ಅವರು ಅವರವರ ಕರ್ಮಗಳಿಗೆ ಅನುಗುಣವಾಗಿ ದುಃಖಾದಿಗಳನ್ನು ಅನುಭವಿಸ್ತಾರೆ ಅಂತ ಇಷ್ಟೇ ಅರ್ಥದಲ್ಲಿ ದೇವರು ತಿಳಿತಾನೆ ಹೊರತು ಆ ದುಃಖದ ಭೋಗವನ್ನು ದೇವರು ಮಾಡೋದಿಲ್ಲ ಈ ಶಬ್ದಗಳಿಂದ ಅರ್ಥ ಹೇಗೆ ಬಂತು ಅಂತ ತೋರಿಸ್ತಾರೆ ಗುಣ ಅಂದರೆ ಅಪ್ರಧಾನ ಅಪ್ರಧಾನವಾದವುಗಳು ಇಂದ್ರಿಯಗಳು ಗುಣೈರಪಿ ಗುಣೇಶು ಅಂದರೆ ಅಪ್ರಧಾನರಾದ ಜೀವರಿಂದ ಅಪ್ರಧಾನವಾದ ವಿಷಯಗಳಲ್ಲಿ ಅಂತ ಅದಕ್ಕೆ ಪ್ರಮಾಣ ಕೊಡ್ತಾರೆ ಆತ್ಮನೋ ಅಪ್ರಧಾನ ಅಂದ್ರೇನು ಅಧೀನ ಆತ್ಮನೋ ವಶಗೈರ್ಜೀವೈ ಆತ್ಮನೋ ವಶಗೇಶು ಚುಃಖು ಗೃಹ್ಯಮೇಶು ಮನದಿಭರಿಂದ್ರಿಯೈ ಅಹಂದುಖೀತಿ ನೈವೇಷಸ್ವಹಂಕುರ್ಯಾತ್ ಪರಃಪುಮಾನ್ ತನ್ನ ವಶರಾದ ಜೀವರಾಶಿಗಳು ತನ್ನ ವಶವೇ ಆಗಿರುವಂತಹ ದುಃಖಗಳನ್ನು ಭೋಗ ಮಾಡಿದರೂ ಮನಸ್ಸು ಮೊದಲಾದ ಇಂದ್ರಿಯಗಳಿಂದ ದುಃಖ ಹಾಗೂ ದುಃಖ ಸಾಧನಗಳನ್ನು ಭೋಗ ಮಾಡಿದರೂ ಕೂಡ ಅಹಂ ದುಃಖಿ ಎಂಬ ಅಭಿಮಾನ ಜೀವರಿಗೆ ಮಾತ್ರ ಬರ್ತದೆ ಹೊರತು ದೇವರಿಗೆ ಬರೋದಿಲ್ಲ ಜೀವಗಂಥೇವ ತದ್ದುಖ್ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ಮನಸ್ಸು ಮೊದಲಾದ ಇಂದ್ರಿಯಗಳಿಂದ ದುಃಖಾದಿಗಳನ್ನು ಜೀವರಾಶಿಗಳು ಅನುಭವಿಸಿದರೂ ದೇವರು ಮಾತ್ರ ಇವನಿಗೆ ದುಃಖ ಇದೆ ಅಂತ ಹೀಗೆ ಅನುಭವಿಸ್ತಾನೆ ಹೊರತು ಆ ದುಃಖ ತನ್ನದು ಅಂತ ಅನುಭವಿಸೋದಿಲ್ಲ ಅಂತ ಸರಿ ಆದರೆ ದುಃಖದ ಅನುಭವ ಸಾಕ್ಷಿಗೆ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಇಲ್ಲಿ ಅದೇ ಶ್ರೀಮಧಾಚಾರ್ಯರು ದುಃಖದ ಅನುಭವ ಮನಸ್ಸಿಗೆ ಅಂತ ಹೇಳ್ತಾರೆ ಮನಸ್ಸಿಗೆ ಅಂತ ಅಲ್ಲ ಮನ ಆದಿಭಿರಿಂದ್ರಿಯೇಹಿ ಅಂತ ಬೇರೆ ಅಂತಾರೆ ಅದಕ್ಕೆ ದುಃಖ ದುಃಖ ಸಾಧನ ಎರಡನ್ನೂ ತೆಗೆದುಕೊಳ್ಳಬೇಕು ದುಃಖ ಸಾಧನಗಳನ್ನು ಬೇರೆ ಇಂದ್ರಿಯಗಳಿಂದ ನಾವು ಅನುಭವಿಸಬಹುದು ದುಃಖವನ್ನು ಮಾತ್ರ ಮನಸ್ಸಿನಿಂದ ಅನುಭವಿಸುವುದು ಆ ಮನಸ್ಸು ಅಂದರೆ ಸ್ವರೂಪ ಮನಸ್ಸು ಸಾಕ್ಷಿ ಅಂತ ಅರ್ಥ ದುಃಖ ಅನ್ನೋದೇನಿದೆ ನೇರವಾಗಿ ಅದರ ಅನುಭವ ಬಾಹ್ಯ ಮನಸ್ಸಿಗೆ ಬರೋದಿಲ್ಲ ಬಾಹ್ಯ ಮನಸ್ಸಿನಲ್ಲಿ ದುಃಖ ಇದೆ ಅದರ ಅನುಭವ ಬರೋದು ಸ್ವರೂಪ ಮನಸ್ಸಿಗೆ ಹೀಗಾಗಿ ಮನಸ್ಸಿನಿಂದ ಅನ್ನುವ ಶಬ್ದಕ್ಕೆ ಸ್ವರೂಪ ಮನಸ್ಸಿನಿಂದ ಎಂಬ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ ಶ್ರೀನಿವಾಸ ತೀರ್ಥರು ತಿಳಿಸ್ತಾರೆ ಸ್ವರೂಪ ಮನಸ್ಸಿನಿಂದ ದುಃಖದ ಅನುಭವ ಬಾಹ್ಯ ಮನಸ್ಸು ಹಾಗೂ ಇನ್ನಿತರ ಇಂದ್ರಿಯಗಳಿಂದ ದುಃಖ ಸಾಧನವಾದ ಹೊರಗಿನ ವಸ್ತುಗಳ ಅನುಭವ ಇವುಗಳೆಲ್ಲವೂ ಜೀವನಿಗೆ ಆಗತ್ತೆ ಆದರೆ ದೇವರು ಮಾತ್ರ ತನಗೆ ಸಂಬಂಧಪಟ್ಟ ರೀತಿಯಲ್ಲಿ ಅದನ್ನು ತಾನು ಹಚ್ಚಿಕೊಳ್ಳೋದಿಲ್ಲ ಅಥೋನ ದುಃಖವಾದ್ ವಿಷ್ಣು ಸ್ವಾತಂತ್ರ್ಯ ಪುರುಷೋತ್ತಮ ಜೀವನಿಗೆ ಮಾತ್ರ ಪಾರತಂತ್ರ್ಯ ಇದೆ ನೀನು ನಿನ್ನ ಕರ್ಮದ ಪ್ರಕಾರ ದುಃಖವನ್ನು ಅನುಭವಿಸಬೇಕು ಅಂತ ಆ ದುಃಖದ ಭೋಗವನ್ನು ದೇವರು ಕೊಡ್ತಾನೆ ಮೂಗು ಹಿಡಿದು ಬಾಯಿ ತಗಸ್ತಾನೆ ನೀನು ದುಃಖವನ್ನು ಅನುಭವಿಸಲೇಬೇಕು ದುಃಖ ಸಾಧನವಾದ ವಸ್ತುಗಳ ಭೋಗ ಮಾಡಲೇಬೇಕು ಅದರಿಂದ ದುಃಖ ಆಗತ್ತೆ ಅದನ್ನು ಅನುಭವಿಸಿ ಅನಿವಾರ್ಯವಾಗಿ ಜೀವ ಅನುಭವಿಸಬೇಕು ತನ್ನ ಕರ್ಮಕ್ಕನುಗುಣವಾಗಿ ತಾನು ದುಃಖವನ್ನು ಪಾರತಂತ್ರ್ಯಾ ಆದರೆ ದೇವರಿಗೆ ಮಾತ್ರ ಆ ಪ್ರಸಕ್ತಿ ಇಲ್ಲ ಅಹಂ ದುಃಖಿತ್ಯಂ ಜೀವ ಪ್ರಪಶ್ಯತಿ ತಸ್ಮ ದುಃಖ ಭಾಗುಕ್ತ ಎಲ್ಲಿವರೆಗೆ ಯಾವ ದೀಶಃ ಪ್ರಸೀದತಿ ಅಪರೋಕ್ಷ ಜ್ಞಾನವಾಗಿ ದೇವರ ಪ್ರಸಾದ ಆಗುವವರೆಗೆ ಈ ದುಃಖಾನುಭವ ನಂತರ ಇಲ್ಲ ಇದು ಸ್ವಾತಂತ್ರ್ಯ ಹಾಗಾದರೆ ಮೂಲದ ಅರ್ಥ ಹೀಗೆ ಯಹ ಎಷ್ಟು ಅವಿಕ್ರಿಯ ಯಾವುದೇ ವಿಧವಾದಂತಹ ವಿಕಾರ ಇಲ್ಲದೇ ಇದ್ದ ವಿದ್ವಾನ್ ಸರ್ವಜ್ಞನಾಗಿರುವಂತಹ ಭಗವಂತ ಇದ್ದಾನೋ ಅವನು ಗುಣೈ ತನಗೆ ವಶರಾದಂತಹ ಜೀವರಾಶಿಗಳಿಂದ ಗುಣೇಶು ತನಗೆ ವಶವಾದಂತಹ ದುಃಖಾದಿ ವಸ್ತುಗಳು ಇಂದ್ರಿಯಾರ್ಥೇಶು ಗುಣೇಶು ಇಂದ್ರಿಯಾರ್ಥೇಶು ತನಗೆ ವಶವಾಗಿರತಕ್ಕಂತಹ ಇಂದ್ರಿಯಾರ್ಥಗಳು ಹಾಗೂ ಅವುಗಳಿಂದ ಬರುವಂತಹ ದುಃಖಾದಿಗಳು ಗುಣೈ ಹಿಂತಿನ್ನೊಮ್ಮಿಟ್ಟುಕೊಂಡ್ರೂ ತಪ್ಪಿಲ್ಲ ಗುಣೈಹಿ ಇಂದ್ರಿಯೈಹಿ ತನಗೆ ವಶವಾದಂತಹ ಇಂದ್ರಿಯಗಳೆಂಬ ಕಾರಣಗಳಿಂದ ಗೃಹ್ಯಮಾಣೇಶ ಸತ್ಸು ಅವುಗಳ ಅನುಭವ ಆಗ್ತಾ ಇರುವಾಗ ಜೀವರಿಗೆ ನ ಅಹಂಕುರ್ಯಾತ್ ಈ ದುಃಖಾದಿಗಳು ನನ್ನವು ಎಂಬುದಾಗಿ ಎಂದೆಂದಿಗೂ ದೇವರು ತಿಳಿದುಕೊಳ್ಳೋದಿಲ್ಲ ಇದೆಲ್ಲ ಇವನದು ಅಂತೆ ತಿಳಿತಾನೆ ಮನಸ್ಸೇ ಆಶ್ರಯ ಆತ್ಮ ಅನುಸಂಧಾತ ಅಷ್ಟೆ ಆಶ್ರಯ ಮನಸ್ಸು ಆತ್ಮ ಸಾಕ್ಷಿವೇದ್ಯನೇ ಸಾಕ್ಷಿ ಇರೋದು ಮನಸ್ಸಿನಲ್ಲಿ ಸಾಕ್ಷಿ ವೇದ್ಯ ಮನಸ್ಸಿನಲ್ಲೇನೇ ಸುಖ ದುಃಖ ಇರೋದು ಅದರ ಜ್ಞಾನ ಮಾತ್ರ ಸಾಕ್ಷಿ ಸ್ವರೂಪ ದುಃಖ ಕೇವಲ ತಮೋಯೋಗ್ಯರಿಗೆ ಮಾತ್ರ ಇದೆ ಉತ್ತಮ ಜೀವನರಿಗೆ ಸ್ವರೂಪ ದುಃಖ ಇರೋದೇ ಇಲ್ಲ ಇರೋದೇ ದುಃಖ ಬಾಹ್ಯವಾದ ಮನಸ್ಸಿನಲ್ಲಿ ಅದರ ಅನುಸಂಧಾನ ಇವನಿಗೆ ಬರ್ತದೆ ಅಷ್ಟೇ ಹೌದು ದುಃಖೀಂತಿ ಯಾಕೆ ಕರೀತಾರೆ ಅಂದರೆ ದುಃಖಸ್ವಾಮಿ ಅಂತ ಈಗ ದುಃಖಾನುಭವ ಸಾಕ್ಷಿಗೆ ಹೇಗಾಗತ್ತೆ ಅಂದರೆ ದುಃಖಾನುಭವ ಯಾವಾಗಲೂ ಸಾಕ್ಷಿಗೆ ಆಗೋದು ಏನಂತ ಹಮ್ಮ ದುಃಖೀಂತಿ ಹೇಗೆ ಬರುತ್ತೆ ಅಂತ ಆವಾಗ ದುಃಖಸ್ವಾಮಿ ಅಂತ ದುಃಖಕ್ಕೆ ಆಶ್ರಯ ಅಂತ ಅಭಿಪ್ರಾಯ ಅಲ್ಲ ಆಶ್ರಯ ಅಂದ್ರೆ ಸ್ವಾಮಿತ್ವೇನೆ ಆಶ್ರಯ ಅಂತ ಅದನ್ನೇ ಅದನ್ನೇ ಹೇಳಿದರು ದುಃಖ ಸ್ವಾಮಿತ್ವ ದುಃಖ ಆಶ್ರಯತ್ವ ಅಹಂಧನಿ ನನ್ನ ಹತ್ರ ಧನ ಇಲ್ಲ ಬ್ಯಾಂಕಿನೊಳಗೆ ಧನ ಇದೆ ಧನಸ್ವಾಮಿತ್ವ ವಿಶೇಷ ಬಲ ಅಥವಾ ಆಶ್ರಯಕ್ಕೆ ಹೇಳ್ಬೋದು ಹಂಗೆ ವಿಭಾಗ ಬರೋದಿಲ್ಲ ಯಾವಾಗ ಬಂದಿರುತ್ತದೆ ಸುಸುಪ್ತ ಕಾಲದಲ್ಲಿ ಅಹಂ ಸುಖಿ ಅಂತ ಬಂದಾಗ ಆ ಸುಖ ಜೀವ ಸ್ವರೂಪಭೂತವಾದ ಸುಖ ಅಹಂ ಸುಖಿ ಎನ್ನುವುದಕ್ಕೆ ನಾನು ಸುಖಕ್ಕೆ ಸ್ವಾಮಿ ಅಂತ ಅರ್ಥ ಆ ಸುಖ ಅನ್ನೋದು ಸ್ವರೂಪ ಸುಖ ಇದ್ದರೂ ಸರಿ ಬಾಹ್ಯ ಸುಖ ಇದ್ದರೂ ಸರಿ ಯಾವಾಗಿದ್ದರೂ ಸುಖ ಸ್ವಾಮಿತ್ವ ಅನ್ನೋದು ಅನಗತ ಸ್ವರೂಪ ಸುಖ ಇದ್ದಾಗ ವಿಶೇಷ ಬಲಾತ ಸುಖಕ್ಕಾಶ್ರಯನೂ ಆಗಿದ್ದಾನೆ ಸ್ವಾಮಿಯೂ ಎರಡೂ ಇದೆ ಇಲ್ಲಿ ಒಂದಿದೆ ಏನು ಹಂಗೇನು ಉಳ್ಳವನು ಅಂತಂದರೆ ಎಲ್ಲಿ ಹಿಂಗೆ ಒಂದು ಕುಂಡದಲ್ಲಿ ಬದರಗಳನ್ನು ಇಟ್ಟಾಗೆ ಇಲ್ಲಿ ನಾನಿದ್ದೇನೆ ನನ್ನಲ್ಲಿ ದುಃಖ ಇದೆ ಅಂತೇಳಿ ಅನುಭವ ಬಂದಿದೆ ನಿಮಗೆ ನನಗೆ ದುಃಖ ಆಗ್ತಾ ಇದೆ ಆಗೋದು ಅಂದರೆ ಅರ್ಥನೇ ಅಷ್ಟು ಸ್ವಾಮಿಯಾದಾಗ ಏನೊಂದು ಅನುಸಂಧಾನ ಬರ್ತದೋ ಅಷ್ಟೇ ಬರ್ತಾ ಇದೆ ಕುಂಡ ಬದರಗಳಲ್ಲಿ ಆಶ್ರಯ ಭಾವ ತೋರಿದ ಹಾಗೆ ಸ್ಪಷ್ಟವಾಗಿ ತೋರ್ತಾ ಇದೆಯಾ ಶಬ್ದದಲ್ಲಿ ದುಃಖಿ ಅಂತ ಅಂತ ಇದು ಅಭಿಲಪನ ಅದನ್ನು ತಲೆ ಕಡಿಸ್ಕೊಳ್ಬೇಕಾಗಿಲ್ಲ ಅನುಭವದಲ್ಲಿ ಏನು ಬಂದಿದೆ ಹೇಳಿದ್ದನ್ನ ನಾನು ಅದನ್ನೇ ಹೇಳಿದೆ